धर्मस्य ಓ ಸ್ಥಾಪಕ ಧರ್ಮಸರ್ಮಸ್ವಿಣಿ ಅವತಾರೃಷ್ಣ ವಸುದೇವಸುತಾ ಮರ್ದೀ ಪರಮ ವಂದೇ ಜಗದ್ಗುರು ಜಯತಿ ಜಗತಿ ಮಾಯಾ ಯಾಧವಸ್ತೆ ವಚನ ರಚನ ಕೇವಲ ಚಾಕಲ ಧ್ರವ ಪದಿ ಯಾತೋ ಯತ್ೃಪೋ ಧ್ರವೋಯಂ ಸಕಲಕುಶಲ ಪಾತ್ರ ಬ್ರಹ್ಮಪುತ್ರಸ್ ಕಳೆದ ಎರಡು ತರಗತಿಗಳಿಂದ ನಾವು ಈ ಭಕ್ತಿ ಮಾರ್ಗದಲ್ಲಿ ಸಾಧನೆಯನ್ನು ಕುರಿತು ವಿಚಾರ ಮಾಡ್ತಾ सस् साधना गायती आचारत् विषय त्याग संगत अवंत वो विषय आई मोटमदारिये विषय त्याग संग अंत नारू बोधन अदर मेले कल विचार याके विषय त्याग अगत्याके अगत्य ಅನ್ನೋದನ್ನು ನೋಡಿದೆವು ಇದರಲ್ಲಿ ಶ್ರೀರಾಮಕೃಷ್ಣರ ಒಂದು ಉದಾಹರಣೆಯನ್ನು ನಾನು ನೀಡುವುದಕ್ಕಿಂತ ಮುಂಚೆ ಇದುವರೆಗೂ ಆಗಿರತಕ್ಕಂತಹ ತರಗತಿಯಲ್ಲಿ ನಿಮಗೆ ಯಾವ ವಿಷಯದ ಮೇಲಾಗುವ ಸಂದೇಹವಿದ್ರೆ ಅದರ ಮೇಲೆ ಪ್ರಶ್ನೆಯನ್ನು ಕೇಳ್ಬೇಕು ಯಾವ್ದಾದ್ರೂ ಪ್ರಶ್ನೆ ಇದ್ದಲ್ಲಿ ಹಿಂದಿನ ತರಗತಿಗಳಲ್ಲಿ ನಾವು ವಿಚಾರ ಮಾಡಿದಂತಹ ವಿಷಯ ಅದರ ಕುರಿತಾದಂತಹ ಯಾವ್ದಾದ್ರು ಸಂದೇಹ ಇದ್ದಲ್ಲಿ ಅದನ್ನ ಪರಿಹರಿಸಲು ಪ್ರಯತ್ನಿಸುತ್ತೇವೆ ಯಾವುದು ಫಲರೂಪತ್ವ ಅದೇ ಫಲರೂಪ ಯಾಕಂತ ಹೇಳಿದ್ರೆ ಭಕ್ತಿಯನ್ನು ಅರಸಿಕೊಂಡು ಹೋಗಿ ಈ ಭಕ್ತಿ ಮಾಡದಲ್ಲಿ ಹೋಗ್ತಕ್ಕವರಿಗೆ ಮೋಕ್ಷ ಮುಖ್ಯ ಅಲ್ಲ ಮೋಕ್ಷ ಬೇಕಾಗಿಲ್ಲ ಲಿಬರೇಷನ್ ಬೇಕಾಗಿಲ್ಲ ಯಾಕಂದರೆ ಅವ್ರಿಗೆ ಇದೆ ಅದನ್ನು ಜೀವ ಗೋಸ್ವಾಮಿಗಳು ಸುಂದರವಾಗಿ ಹೇಳ್ತಾರೆ ತಮ್ಮ ಈ ಭಕ್ತಿ ಸಂದರ್ಭ ಇತ್ಯಾದಿ ಗ್ರಂಥಗಳಲ್ಲಿ ಉಲ್ಲೇಖಿಸ್ತಾರೆ ಯಾರಿಗೆ ಈ ಮುಕ್ತಿ ಎಂಬಂತಹ ಪಿಶಾಚಿ ಹಿಡ್ಕೊಂಡಿದೆಯೋ ಅವರಿಗೆ ಭಕ್ತಿ ಸಿಗುವುದಿಲ್ಲ ಅಂತ ನೋಡಿ ಮುಕ್ತಿ ಅನ್ನೋದು ಅವರ ಒಂದು ವಿಚಾರದಲ್ಲಿ ಪಿಶಾಚಿ ನನಗೆ ಮುಕ್ತಿ ಬೇಕು ನನಗೆ ಮುಕ್ತಿ ಬೇಕು ನನಗೆ ಮುಕ್ತಿ ಬೇಕು ನನಗೆ ಮುಕ್ತಿ ಸಿಗಲಿ ನನಗೆ ಮುಕ್ತಿ ಬೇಕು ಅನ್ನುವಂತಹ ಏನೊಂದು ಇದಿದೆಯೋ ಅದು ಅವರ ವಿಚಾರದಲ್ಲಿ ಅದು ಕೂಡ ಪಿಶಾಚಿ ಅಂತ ಅದರಲ್ಲೂ ಸ್ವಾರ್ಥ ಕಾಣಿಸ್ತಾ ಭಕ್ತಿಯಲ್ಲಿ ಹಾಗಲ್ಲ ತಸ್ಮಿನ್ ತತ್ಸುಖ ಸುಖಿತ್ವ ಅವನ ಸುಖದಲ್ಲೇ ನನ್ನ ಸುಖ ಅವನ ಸುಖದಲ್ಲಿ ನನ್ನ ಸುಖ ಅಲ್ಲಿ ಆ ಕಾನ್ಸೆಪ್ಟ್ನಲ್ಲಿ ಮುಕ್ತಿ ಸಿಕ್ತೋ ಇಲ್ವ ವಿಚಾರ ಮಾಡಿದ ಮುಕ್ತಿ ಸಿಕ್ಕಿದೆಯೋ ಇಲ್ವ ಇಲ್ಲ ಅಂತ ಹೇಳ್ತೇನೆ ಇಲ್ಲ ಅಂತ ಹೇಳ್ತೇನೆ ನೀವಿದೆ ಎಂದು ಹೇಳುವ ಹೇಳಿ ಮುಕ್ತಿ ಸಿಕ್ಕಿದೆ ಅನ್ನೋ ಹೇಳಿ ಹೇಗೆ ಮುಕ್ತಿ ಸಿಕ್ಕಿದೆ ನಾನ್ ಮುಕ್ತಿ ಸಿಕ್ಕಿಲ್ಲ ಅಂತ ಹೇಳ್ತೇನೆ ಅವನ ಸುಖದಲ್ಲೇ ನನ್ನ ಸುಖ ನನ್ನ ಸುಖ ಇನ್ನೊಬ್ರು ಅಂದ್ರೆ ಅಲ್ಲಿ ಮುಖ್ಯವಾಗಿ ಪರಮಾತ್ಮ ಒಬ್ನೇ ಇನ್ಯಾರು ಅದು ಪರಮಾತ್ಮನಿಗೋಸ್ಕರ ನನ್ನ ಅಹಂ ಮತ್ತು ನನ್ನ ಮಮ ಎರಡನ್ನೂ ತ್ಯಾಗ ಮಾಡಿದ ಮೇಲೆ ಉಳಿದಿದ್ದೇನು ಮುಕ್ತಿ ಅಂದ್ರೆ ಅದೇ ಅಹಂ ಮಮ ಎರಡು ತ್ಯಾಗ ಮಾಡಿದ್ರೆ ಈ ಇದ್ದಾಗಲೇ ಮುಕ್ತಿ ನೀವು ಕೂತ್ಕೊಂಡಲ್ಲೇ ಮುಕ್ತರೆ ಅದಕ್ಕೆಲ್ಲೋ ದೂರಲ್ಲಿ ಹೋಗ್ಬೇಕಾಗಿಲ್ಲ ಹಿಮಾಲಯಕ್ಕೆ ಹೋಗ್ಬೇಕಾಗಿಲ್ಲ ಕಾಡಿಗೆ ಹೋಗ್ಬೇಕಾಗಿಲ್ಲ ಆ ವೈಕುಂಠಕ್ಕೆ ಹೋಗಬೇಕಾಗಿಲ್ಲ ಇನ್ನೆಲ್ಲೂ ಹೋಗ್ಬೇಕಾಗಿಲ್ಲ ಇಲ್ಲೇ ಇಲ್ಲಿ ಅವನಿಗೆ ಭಯವಿಲ್ಲ ಈಗ ಆ ಮನುಷ್ಯ ಪುನರ್ಜನ್ಮ ಎತ್ತುತ್ತಾನೆಯೋ ಇಲ್ವೋ ಎಂಬ ಪ್ರಶ್ನೆಗೆ ಅದು ಅವನು ತನ್ನತನವನ್ನೇ ಭಗವಂತನಿಗೆ ಅರ್ಪಿಸಿದ ಮೇಲೆ ಅವನಿಗದರ ಚಿಂತೆ ಇಲ್ಲ ಭಗವಂತನೇ ಹೇಳಿದ್ರೆ ಉದಾಹರಣೆಗೆ ಹೋಗು ನೀನು ಲೋಕ ಸಂಗ್ರಹಾರ್ಥವಾಗಿ ಭಕ್ತಿಯನ್ನು ಉಪದೇಶ ಮಾಡಲಿಕ್ಕೆ ಜನ್ಮ ಜನ್ಮ ಎತ್ತು ಆಗ ಯಾವ ಭಯವೂ ಇಲ್ಲ ಅವನು ಆದರೆ ಉಳಿದವರಿಗೆ ಭಯ ಇನ್ನು ಜನ್ಮ ಎತ್ತಬೇಕಲ್ಲಪ್ಪಾ ಅಷ್ಟು ನರಕ ಮುಮುಕ್ಷುಗಳಿಗೆ ಅದು ನರಕ ಬೇರೆಯವ್ರಿಗಲ್ಲ ಬೇರೆಯವರು ತಯಾರಿದ್ದಾರೆ ಯಾಕೆ ನಾನು ಆಸ್ತಿ ಬಿಟ್ಬಿಟ್ಟು ಬಂದಿದ್ದು ಮುಂದಿನ ಜನರು ಸಿಕ್ಕಿದ್ರು ಸಿಗ್ಬೋದು ಹೇಳೋಕ್ಕಾಗಲ್ಲ ಲಾಟೆ ಅದು ಒಂದು ಆಸೆ ಇರುತ್ತೆ ಕಲಸಿ ಅದಕ್ಕೆ ಆ ನಾಮವನ್ನು ಉಳಿಸ್ಬಿಟ್ಟು ಹೋಗು ಕೀರ್ತಿ ಕೀರ್ತಿ ಶೇಷರ ಅದು ಅಂತ ಕೇಳಿಲ್ವಾ ಕೀರ್ತಿ ಇಟ್ಬಿಟ್ಟು ಹೋಗ್ತಾರ ಆದರೆ ಇಲ್ಲಿ ಅವನಿಗೆ ಜನ್ಮ ಒದಗಿ ಬಂದರೂ ಕೂಡ ಭಯ ಇಲ್ಲ ಭಯ ಇಲ್ಲ ಆ ನಿರ್ಭಯತ್ವೆಯೇ ಮೋಕ್ಷದ ಸ್ವರೂಪ ಆಗ ಅವನು ಭಗವಂತನಂತೆ ಸ್ವಯಂಭೂ ಅಂತ ಅನಿಸ್ಕೊಡ್ತಾನ ಭಗವಂತನಿಗೆ ಸ್ವಯಂಭೂ ಅಂದ್ರೆ ಏನು ತನ್ನಿಂದಾನೆ ಹುಟ್ಟುತ್ತಾನೆ ಅವನಿಗೆ ಕಾರಣ ಬೇಕಾಗಿಲ್ಲ ಅವನ ಆವಿರ್ಭಾವಕ್ಕೆ ನಂತರ ಕರ್ಮ ವಿಪಾಕ ಆ ಕರ್ಮವನ್ನು ಸವಿಸಬೇಕು ಅಂತ ಹುಟ್ಟಬೇಕು ಹುಟ್ಟಬೇಕಾಗಿಲ್ಲ ಭಗವಂತ ಸ್ವಇಚ್ಛೆಯಿಂದ ಅವನ ಮಾಯಾಧೀಶ್ವರನಾದ್ರಿಂದ ನಾಮರೂಪಗಳನ್ನು ತಾನೇ ಅವನು ಪಡ್ಕೊಳ್ತಾನೆ ಭಕ್ತನು ಅವನಾದ್ದರಿಂದ ಎಲ್ಲಿಯ ತನಕ ಮಾಯ ತ ಮಾಯೆಯವರೆಗೂ ನಮ್ಮ ಹಿಡಿತವಿದೆಯೋ ಅಲ್ಲಿ ತನಕ ಭಯ ಜನ್ಮದಲ್ಲಿ ಭಯ ಉಂಟು ಯಾವಾಗ ಮಾಯನ್ನು ಪಾರಾದನೋ ಭಗವಂತನ ಅಧೀನಾದನೋ ಯಾವುದರಲ್ಲೂ ಭಯವಿಲ್ಲ ಎಂತಹ ಕಷ್ಟ ಬಂದರೂ ಪರವಾಗಿಲ್ಲ ನಗ ನಗ್ತ ಯಾಕೆ ಭಗವಂತನ ಪ್ರಸಾದ ಅಲ್ಲಿ ಅವನಿಗೆ ಭಗವಂತನ ಹೊರತಾಗಿ ಬೇರೆಯನ್ನು ಕಾಣಿಸೋದಿಲ್ಲ ಕಷ್ಟಗಳು ಕೂಡ ಅವನ ದೂತ ಮುಕ್ತ ಪುರುಷರಿಗೆ ಅದನ್ನೇ ಸ್ವಾಮಿ ವಿವೇಕಾನಂದರು ಪವಹಾಯಿ ಬಾಬಾ ಅಂತ ಹೇಳಿ ಒಬ್ಬರಿದ್ದರು ಮುಕ್ತ ಪುರುಷರು ಘಾಜಿಪುರದಲ್ಲಿ ವಾರಣಾಸಿಗೆ ಏಳು ಕಿಲೋಮೀಟರ್ ದೂರದಲ್ಲಿದೆ ನಾವು ಹೋಗಿದ್ದೇವೆ ಯಾವಾಗಲೂ ಭೂಗತ ಅವಸ್ಥೆಯಲ್ಲಿ ಇದ್ರು ಒಂದು ಅವರ ಮನೆಯ ಪಕ್ಕದಲ್ಲೇ ಒಂದು ಸುರಂಗ ತೋಡಿ ಸುರಂಗ ಮಾಡಿ ಅಲ್ಲೇ ಯಾವಾಗಲೂ ಸಮಾಧಿ ಧ್ಯಾನ ಜಪ ಯಾವಾಗಲೂ ಒಂದ್ಸಲಿ ಪರ್ವ ದಿನಗಳಲ್ಲಿ ಮೇಲುಗಡೆ ಬರ್ತಾ ಇದ್ರು ಅವರು ಒಂದ್ಸಲಿ ಹಾವುಕೋರಿ ಕೇಳಿದಾಗ ಅವರು ಹೇಳಿದ್ರು ನನ್ನ ಪ್ರೇಮಿಯಿಂದ ಒಬ್ಬ ತೂತ ಬಂದಿದ್ದಾನೆ ಅಂತ ನನ್ನ ಪ್ರೇಮಿಯಿಂದ ಯಾರು ಪ್ರೇಮಿ ಅವನಪ್ಪನೇ ಒಬ್ಬ ತೂತ ಬಂದಿದ್ದಾನೆ ಮೆಸೇಜ್ ಕೊಟ್ಬಿಟ್ಟು ಹೋಗಿದ್ದಾನೆ ಅದು ಆ ಒಂದು ನೋಡುವಂತಹ ಒಂದು ಆಯಾಮ ಇದೆಯಲ್ಲ ವ್ಯೂ ಆಫ್ ಆಂಗಲ್ ಅಂತ ಹೇಳ್ತೀವಲ್ಲ ಅದರಲ್ಲೇ ಪರಿವರ್ತನೆ ನೀನು ನೀವು ಕೂತಲ್ಲೇನೆ ನಿಮ್ಮ ಒಂದು ನೋಟದ ಆಯಾಮ ಚೇಂಜ್ ಆದರೆ ಏನಾಯ್ತು ಹಾಗೆ ಅಂದ್ರೆ ಅಡೆತಡೆಗಳು ಅಡೆತಡೆಗಳು ಸಾಮಾನ್ಯ ಅಡೆತಡೆಗಳು ಬರ್ತಕ್ಕಂಥದ್ದು ನಮ್ಮ ಪ್ರಾರಬ್ಧದಿಂದ ಪ್ರಾರಬ್ಧದಿಂದಲೇ ಬರ್ತಕ್ಕಂಥ ಆದ್ರಿಂದ ಅದನ್ನೇನ್ ತಿಳ್ಕೊಳ್ಬೇಕು ನನ್ನ ಪ್ರಾರಬ್ಧ ನನ್ನ ಪ್ರಾರಬ್ಧದಿಂದ ಬಂದಿದೆ ಅದನ್ನು ಭಗವಂತನ ಅರ್ಪಣೆ ಮಾಡಿ ಅದನ್ನು ಕೂಡ ಕಷ್ಟ ಸುಖ ಏನಿದೆಯೋ ಭಗವಂತನ ಪಾದಪದಗಳಿಗೆ ಅರ್ಪಣೆ ಮಾಡಬೇಡಿಕವಾಗಿ ಭಕ್ತಿಗೆ ಯಾವುದೇ ವಿಧಿ ನಿಯಮಗಳಿಲ್ಲ ವಿಧಿವಂತ ಪೂಜೆ ಮಾಡುವುದಾದ್ರೆ ನಿಮ್ಗೆ ಏನಾದ್ರೂ ಬೇಕು ತಲೆಯಲ್ಲಿ ಏನೋ ಇಟ್ಕೊಂಡಿದ್ರೆ ಸಂಕಲ್ಪ ಇಂಥ ವ್ರತ ಮಾಡಿದ್ರೆ ಹೀಗಾಗುತ್ತೆ ಇಂಥದ್ದು ಮಾಡಿದ್ರೆ ಹೀಗಾಗುತ್ತೆ ಆಗ ಭಗವಂತ ತನ್ನ ವಾಣಿಯಿಂದ ಶಾಸ್ತ್ರವನ್ನು ರಚಿಸಿದ್ದಾನೆ ಆ ಶಾಸ್ತ್ರ ರೀತಿಯೇ ಹೋಗಬೇಕು ಇಲ್ಲದೆ ಹೋದ್ರೆ ಭಗವಂತ ಹೇಳ್ದಾಗೆ ಶಾಸ್ತ್ರ ಶಾಸ್ತ್ರ ವಿಧಿ ಮುಸ್ತೃಜ್ಯೂ ಇಲ್ಲ ಹ್ಮ್ ಜಪ ಮಾಡಬಹುದು ಜಪ ಮಾಡುವುದು ಭಜನೆ ಮಾಡಬಹುದು ಎಲ್ಲರೂ ಮಾಡಬಹುದು ಎಲ್ಲವೂ ಮಾಡಬಹುದು ಆದ್ರೆ ಉದ್ದೇಶ ಏನಿರಬೇಕು ಅವನ ಪ್ರೀತ್ಯರ್ಥಕ್ಕಾಗಿ ಅವನ ಪ್ರೀತಿಗಾಗಿ ನಿನ್ನ ಪ್ರೀತಿಗಾಗಪ್ಪ ನನಗೆ ಫಲ ಬೇಡ ಫಲ ಬೇಡ ತಲೆಯಲ್ಲಿ ಫಲ ಇದೆಯಾ ಇದೆಲ್ಲ ಮಾಡಬೇಕ ಎಲ್ಲ ಮಾಡಬೇಕು ಸಂಕಲ್ಪ ವ್ರತ ತಿ ನಕ್ಷತ್ರ ಅದಕ್ಕೆ ತಕ್ಕಂಥ ಎಲ್ಲವೂ ಮಡಿ ಏನೇನಿದೆಯೋ ಎಲ್ಲವೂ ಮಾಡಬೇಕು ಅದ್ರಲ್ಲಿ ಒಂದು ಚೂರು ಇದಿಲ್ಲ ಹೀಗೆ ಹೀಗೆ ಇಲ್ಲ ನಿಯಮ ನಿಷ್ಠೆ ಪಾಲಿಸಲೇಬೇಕು ಪ್ರೀತಿಯಲ್ಲಿ ಅದು ಬರುವುದಿಲ್ಲ ಪ್ರೀತಿಯಲ್ಲಿ ಅದು ಬರುವುದಿಲ್ಲ ಪ್ರೀತಿಯ ಮಾತು ಬೇರೆ ಪ್ರೀತಿಯಲ್ಲಿ ನೀವು ಒಂದಿಗೆ ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿರ್ತೀರಿ ಒಂದು ಸಂಬಂಧಗಳಲ್ಲಿ ಕಲ್ಪಿತವಾಗ್ತದೆ ನನ್ನ ತಂದೆ ನನ್ನ ತಾಯಿ ನನ್ನ ಸ್ನೇಹಿತ ನನ್ನ ಯಜಮಾನ ನಾನು ನನ್ನ ದಾಸ ಈ ರೀತಿಯ ಭಾವಗಳು ವಿವಿಧ ಭಾವಗಳು ಬೆಳೆಸ್ಕೊಂಡು ಬಿಡ್ತವೆ ಅವಾಗೇನಿಲ್ಲ ವ್ಯತ್ಯಾಸ ಇದೆ ಎಷ್ಟೋ ಜನ ಕೇಳುಗಳು ಎಷ್ಟೋ ಜನ ಕೇಳು ಈಗ ನಾವು ವಿಷ್ಣು ಸಹಸ್ರಮ ಪಾರಾಯಣ ಮಾಡ್ತಾ ಈಗ ಇಂತಹ ಅಶೌಚಿ ಅಶೌಚ ಅಥವಾ ಇಂತಹ ಅಶುಚಿಯಾದಂತಹ ಒಂದು ಸಮಯ ಒದಗಿ ಬಂತು ಮಾಡಬಹುದಾ ಬೇಡವೋ ಅದಕ್ಕಿದೆ ನಿಯಮ ಯಾಕೆ ಏನಿದೆ ಮಂಗಲಾನಾಂಚ ಮಂಗಲಂಬುದಿದೆ ಭಗವಂತನ ಹೆಸರು ಹೌದು ಮಂಗಲಗಳಿಗೂ ಮಂಗಲ ನೀವು ಅಶುಚಿಯಲ್ಲಿ ಅವನ ನಾಮವನ್ನು ಉಪಯೋಗಿಸಿ ಅವನ ನಾಮ ಅಶುಚಿ ಆಗುವುದಾದ್ರೆ ಮತ್ತೆ ಆಗ್ಬೇಕು ಅವನ ಬಿಟ್ಟ ಅವನ ನಾಮ ಶಕ್ತಿ ಇಲ್ಲ ಅಂತಾಯ್ತಲ್ಲ ನೀವೇ ಅವನ ನಾಮ ಅಶುಚಿಯನ್ನು ಅಂಟಿಸ್ಬೇಕಾಯ್ತಲ್ಲ ಅಂತಹ ಶಕ್ತಿ ನಿಮಗಿದೆಯಾ ಅವನ ನಾಮಕ್ಕೆ ಅಶುಚಿಯನ್ನು ಅನಿಸುವಂತ ಶಕ್ತಿ ನಿಮಗಿದೆಯಾ ಸಾಧ್ಯವೇ ಇಲ್ಲ ಎಷ್ಟು ಜನ ಎಂತಹ ಪಾಪಿಗಳಿಗೂ ಕೂಡ ಎಂತಹ ಅಶುಚಿಗೂ ಎಂತಹ ಅಮಂಗಲಕ್ಕೂ ಕೂಡ ಆ ಭಗವಂತನ ಒಂದೇ ಒಂದು ನಾಮದ ಒಂದೇ ಒಂದು ಅಕ್ಷರಕ್ಕೂ ಕೂಡ ಅಶುಚಿಯನ್ನ ಮಾಡುವಂಥ ಶಕ್ತಿ ಇಲ್ಲ ಅಂತ ಇನ್ನೂ ಹುಟ್ಟಿಲ್ಲ ಹುಟ್ಟಿಲ್ಲ ಆದರೆ ಯಾವಾಗ ಸಂಕಲ್ಪ ಬರುತ್ತೋ ನನಗೆ ಹೀಗೆ ಬೇಕು ಪುತ್ರ ಬೇಕು ವಿತ್ತ ಬೇಕು ಬ್ರಹ್ಮವರ್ಚಸ್ ಬೇಕು ಈ ರೀತಿಯಾದಂತಹ ಒಂದು ಮ ಇದಿರುತ್ತೋ ಆಸೆ ಇರ್ತದೋ ಆ ಆಸೆಯನ್ನು ಈಡೇರಿಸ್ಕೊಳ್ಳಲಿಕ್ಕೆ ನಾವು ಇವರು ಹೇಳಿದ್ದಾರೆ ಈ ಶಾಸ್ತ್ರ ಹೀಗೆ ಹೇಳಿದೆ ಅದರಿಂದ ಹೀಗೆ ಮಾಡಬೇಕು ಅಂತ ಅದರಿಂದ ತಿಳಿದುಕೊಂಡು ಮಾಡ್ತೀರಲ್ಲ ಆವಾಗ ಅಲ್ಲಿ ಹೇಗಿದೆಯೋ ಯಥಾವತ್ತಾಗಿ ಹಾಗೆ ಮಾಡೆ ಮಾಡಿ ಹೌದು ಅದು ಇಲ್ಲ ಅದು ನಿಷ್ಕಾಮ್ ವ್ಯಾಕುಲತೆ ಯಾವುದೇ ಆಧ್ಯಾತ್ಮಿಕ ಗುಣಗಳು ನಿಷ್ಕಾಮ ನಿಷ್ಕಾಮ ಯಾಕೆ ಗೊತ್ತಾ ನಿಷ್ಕಾಮ ಯಾಕೆ ಗೊತ್ತಾ ಅವುಗಳಿಂದ ಅವುಗಳಿಂದ ನಿಮ್ಮ ಏನು ಆಧ್ಯಾತ್ಮಿಕ ಒಂದು ವ್ಯಕ್ತಿತ್ವ ಇದೆಯೋ ಅದಕ್ಕೆ ಪಾತ್ರತ್ವವನ್ನು ಕೊಡ್ತದೆ ಪಾತ್ರತ್ವವನ್ನು ಕೊಡ್ತದೆ ಯೋಗ್ಯತೆಯನ್ನು ಕೊಡ್ತದೆ ಈಗ ಮುಕ್ತಿಗೆ ಬೇಕಾದ್ದೇನು ಮುಕ್ಷುತ್ವ ವ್ಯಾಕುಲತೆ ಆ ವ್ಯಾಕುಲತೆ ಇಲ್ಲದೆ ಮುಕ್ತಿ ಸಿಗುವುದಿಲ್ಲ ಅಂತಹ ಬಯಕೆಗಳೆಲ್ಲ ಇದೆಯಲ್ಲ ಅದನ್ನು ಶ್ರೀರಾಮಕೃಷ್ಣ ಸುಂದರವಾಗಿ ಹೇಳಿದ್ದಾರೆ ಈ ಹಿಜ್ಜೆ ಸೊಪ್ಪು ಅಂತಕ್ಕಂಥದ್ದು ಸೊಪ್ಪಾದರೂ ಕೂಡ ಸೊಪ್ಪಿನ ಜಾತಿಗೆ ಸೇರಿಸುವುದಿಲ್ಲ ಜಮ್ಮು ಹಾಗೆಯೇ ಈ ಮುಕ್ತಿ ಅಂತಕ್ಕಂಥದ್ದು ಅಥವಾ ವ್ಯಾಕುಲತೆ ಬೇಕು ಅಂತಕ್ಕಂಥದ್ದು ಯಾರಿಗೋಸ್ಕರ ವ್ಯಾಕುಲತೆ ಯಾರಿಗೋಸ್ಕರ ವ್ಯಾಕುಲತೆ ಭಗವಂತ ಬೇಕು ಅನ್ನೋದಕ್ಕೆ ವ್ಯಾಕುಲತೆ ಹೌದು ಅಲ್ವಾ ಭಗವಂತ ಬೇಕು ಅನ್ನೋದು ಆಸೆಯಲ್ಲಿ ಸೇರಲ್ಲ ಯಾಕಂದರೆ ಅವನ್ನ ಪಡೆದ ತಕ್ಷಣ ನಿಮ್ಮ ಆಸೆಯಲ್ಲಿ ಸುಟ್ಟು ಬೂದಿಯಾಗ್ಬಿಡುತ್ತೆ ಡೇಂಜರಸ್ ತುಂಬ ಡೇಂಜರಸ್ಸು ಭಗವಂತ ಅವನು ಬಂದು ಅವನು ಬೇಕು ಅಂತೀರೋ ಇಲ್ಲಿಂದೆಲ್ಲ ಸುಟ್ಟಾಕ್ಬಿಡ್ತಾನ ಈ ಬೇಕು ಅನ್ನೋದು ಸುಟ್ಟಾಕ್ಬಿಡ್ತಾನ ಆದ್ರಿಂದ ಅದು ಬೇಕುಗಳೆಲ್ಲ ಸೇರಿಲ್ಲ ಯಾವುದು ನಿಮ್ಮ ಮೂಲ ಬೇಕುಗಳನ್ನೇ ಸುಟ್ಟಾಗ್ತದೆಯೋ ಆ ಬೇಕು ಬೇಕುಗಳಲ್ಲಿ ಸೇರಿಲ್ಲ ಇದು ಸಿದ್ಧಾಂತ ಹಾಗೆ ಈಗ ಇಷ್ಟಾದ ನಂತರ ಶ್ರೀರಾಮಕೃಷ್ಣರು ವಿಷಯತ್ಯಾಗ ಮತ್ತು ಸಂಗತ್ಯಾಗಗಳನ್ನು ಹೇಳ್ತಾ ಉದಾಹರಣೆಯನ್ನು ಕೊಡ್ತಾ ಏನಪ್ಪಾ ಅಂತ ಹೇಳಿದ್ರೆ ನಾನು ಈ ಉದಾಹರಣೆ ಹೇಳಿಯೂ ಇದ್ದೇನೆ ಈಗ ಒಬ್ರು ಐದಾರು ಜನ ರಾತ್ರಿ ವೇಳೆ ನದಿ ದಾಟಬೇಕಾಗಿತ್ತು ದೋಣಿ ಹತ್ತಿ ಕೂತ್ಕೊಂಡು ಅವರು ಎಲ್ಲರೂ ಅರ್ಧ ಅರ್ಧ ಬಾಹ್ಯ ಅರ್ಧ ಬಾಹ್ಯ ದೆಸೆ ಅಂದ್ರೆ ಅರ್ಧ ಬಾಹ್ಯ ದಸೆ ಒಳಗಡೆ ಯಾವಾಗ ಪರಮಾತ್ಮ ಹೋಗ್ತಾನೋ ಅವಾಗ ಅರ್ಧ ಬಾಹ್ಯ ದೆಶೆ ಉಂಟಾಗ್ತದೆ ಹೊರಗಡೆಯಿಂದ ಮಧ್ಯದ ರೂಪದಲ್ಲಿ ಯಾವಾಗ ಶರೀರ ಮಧ್ಯದಲ್ಲಿ ಅವನು ಹೋಗ್ತಾನೋ ಅವ ಅರ್ಧ ಬಾಕ್ಯ ದಸೆ ಬಂದಿತು ತೂರಾಡ್ತಾರೆ ಹೋಗಿ ಕುತ್ಕೊಂಡು ಆರು ಜನ ಹುಟ್ಟು ಹಾಕ್ತಾ ಇದಾರೆ ಹುಟ್ಟು ಹಾಕ್ತಾ ಇದ್ರೆ ಹೋಗ್ಬೇಕು ಹೋಗ್ಬೇಕು ಆಚೆ ದಡ ಸೇರಬೇಕು ಅಂತ ಬೆಳಿಗ್ಗೆ ರಾತ್ರಿ ಆಯ್ತು ಹುಟ್ಟು ಹಾಕ್ತಾ ಇದ್ರೆ ಬಿಳಿಗಿ ಆಯ್ತು ಆಹಾ ಇಂಥ ಅಂತ ತಿಳ್ಕೊಂಡಿದೆ ರಾಮನ್ ನೋಡಿದ್ರೆ ಅಲ್ಲಿಂದ ಒಂದು ಇಂಚು ಕೂಡ ಅಲ್ಲಿ ಕದಲ್ದೇ ಇಲ್ಲ ದೋಣಿ ಯಾಕೆ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಅವರು ಆ ದೋಣಿಯ ಲಂಗರನ್ನೇ ತೆಗೆದಿನ್ ಬಂದ ದೋಣಿ ಕೆಳಗಡೆ ಲಂಗರ ಹಾಕಿ ಕಟ್ ಹಾಕಿದೆ ದಡಕ್ಕೆ ಅವ್ರ ಅದನ್ನು ನೋಡದೆ ಅದನ್ನು ತೆಗೆಯಿದೆ ಹುಟ್ಟು ಹಾಕಿದ್ರೆ ಹಾಕ್ತದೋ ಇಲ್ಲ ಈ ವಿಷಯತ್ಯಾಗ ಅಥವಾ ಸಂಗತ್ಯಾಗ ಅಂತಕ್ಕಂಥದ್ದು ಈ ಲಂಗರನ್ನ ತೆಗೆದ ಹಾಗೆ ಬಿಡುವುದು ಅಟ್ಯಾಚ್ಮೆಂಟ್ ಅಂತ ಏನಿರುತ್ತದೆ ಅಂಟುಕೊಳ್ಳೋದು ಆ ಅಂಟುಕೊಳ್ಳೋದ್ರಿಂದ ಬಿಡುವುದು ಯಾವಾಗ ಅಂಟುಕೊಳ್ಳೋದ್ರಿಂದ ಬಿಡಿಸ್ಕೊಳ್ತೀರೋ ನಂತರ ಸುಲಭ ಆಗುತ್ತೆ ಈಗ ಎಷ್ಟು ಭಕ್ತಿಯ ಸಾಧನಗಳನ್ನು ಮುಂದೆ ಹೇಳಿದಂತಹ ಸಾಧನಗಳನ್ನು ಮಾಡಿದಾಗ ಸಲೀಸ ಮುಂದಕ್ಕೆ ಹೋಗ್ತಾ ಇರುತ್ತೆ ಕೇವಲ ಹುಟ್ಟು ಇರುತ್ತೆ ಅಷ್ಟೇ ಹಾಗೆ ಇದೇ ವ್ಯತ್ಯಾಸ ಅದಕ್ಕೋಸ್ಕರ ವಿಷಯತ್ಯಾಗ ಮತ್ತು ಸಂಗತ್ಯಾಗ ಸಾಧನೆಯ ಆರಂಭದಲ್ಲಿ ಬೇಕೇ ಬೇಕು ಯಾರಿಗೆ ಆದರೂ ಬೇಕೇ ಬೇಕು ಈಗ ನಂತರ ಮುಂದಿನ ಒಂದು ಸೂತ್ರದಲ್ಲಿ ಅವರು ಹೇಳ್ತಾ ಇದ್ದಾರೆ ಅವ್ಯಾವೃತ್ತ ಭಜನಾ ಅವ್ಯಾವೃತ್ತ ಭಜನಾ ಅವ್ಯಾವೃತ್ತ ಅಂತ ಹೇಳಿದ್ರೆ ಎಡೆಬಿಡದ ಭಜನಾ ಭಜನೆಯಿಂದ ಅಂತ ವ್ಯಾವೃತ್ತ ಅಂತ ಹೇಳಿದ್ರೆ ಬಿಟ್ಟು ಬಿಟ್ಟು ಮಾಡ್ತಕ್ಕಂಥದ್ದು ಬೆಳಿಗ್ಗೆ ಮಾಡುದ ಐದರಿಂದ ಆರು ಮಾಡ್ದ ನಂತರ ಸಾಕು ಇನ್ ಸಾಕು ಅಂಥೇಳಿ ಎಲ್ಲ ಬೇರೆ ಎಲ್ಲ ಪ್ರಾಪಂಚಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ತಿರ್ಗಾ ಇನ್ಯಾವಲೂ ಮೂಡ್ ಬಂತು ಸಾಯಂಕಾಲ ಆವಾಗ ಮಾಡ್ದ ಆಮೇಲೆ ತಿರ್ಗಾ ಬೇಜಾರಾಯ್ತು ಆಯ್ತು ತಿರ್ಗಾ ಮಾರನೇ ಸಹ ನೋಡ್ಕೊಂಡ್ರೆ ಆಯ್ತು ಮಾಡ್ದ ಹೀಗೆ ಮಾಡುವುದು ವ್ಯಾವೃತ್ತ ಭಜನೆ ಅವ್ಯಾವೃತ್ತ ಭಜನೆ ಆಗುದಿಲ್ಲ ವ್ಯಾವೃತ್ತ ಭಜನೆ ಈ ವ್ಯಾವೃತ್ತ ಭಜನೆಯಿಂದ ಅವನು ಸಿಗುವುದಿಲ್ಲ ಅಥವಾ ಭಕ್ತಿ ಸಿಗುವುದಿಲ್ಲ ಅವ್ಯಾವೃತ್ತ ಭಜನೆ ಆಗಬೇಕು ಈ ವ್ಯಾವೃತ್ತಿಯೇ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಅವ್ಯಾವೃತ್ತ ಆಗಬೇಕು ಜಪಾನ್ ತಕ್ಕಂಥದ್ದು ಅ ಜಪಾನ್ ಜಪಾ ಅಂತಕ್ಕಂಥದ್ದು ಅಜಪ ಜಪ ಆಗ ಮಾತ್ರ ಆ ಭಕ್ತಿ ಅಂತಕ್ಕಂಥದ್ದು ಈ ಹೃದಯದಲ್ಲಿ ಶುದ್ಧಿಯನ್ನು ಮಾಡಿ ಬಂದು ಕೂತ್ಕೊಡ್ತದೆ ಇದಕ್ಕೆ ಪತಂಜಲಿ ಮಹರ್ಷಿಗಳು ಒಂದು ಸೂತ್ರವನ್ನು ಬರೆದಿದ್ದಾರೆ ತಮ್ಮ ಸಾಧನಾ ಭಾಗದಲ್ಲಿ ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತು ದೃಢಭೂಮಿ ಅವರನ್ನು ಹೇಳಿರುವುದು ಯೋಗದ ಒಂದು ಪ್ರಕ್ರಿಯೆಯನ್ನು ನೋಡಿಕೊಂಡು ಯೋಗವನ್ನು ಯಾವ ರೀತಿ ಮಾಡಬೇಕು ಅಂತ ಅದನ್ನೇ ಕೂಡ ನಾವು ಇಲ್ಲಿ ಅಪ್ಲೈ ಮಾಡಿಕೊಳ್ಬೇಕು ದೀರ್ಘಕಾಲ ಮಾಡಬೇಕು ಅದನ್ನು ಓಹ್ ನನಗೆ ಭಕ್ತಿ ಸಿಗಬೇಕಾದ್ರೆ ಎಷ್ಟು ಒಂದು ಆರು ತಿಂಗಳು ಮಾಡೋದು ಸಾಕಲ್ಲ ಸಿಗುವುದಿಲ್ಲ ಆರು ತಿಂಗಳಿಗೆಲ್ಲ ಸಿಗುವುದಿಲ್ಲ ನಿಮ್ಗೆ ಏನು ಗೊತ್ತು ನಿಮ್ಮ ಎಷ್ಟು ಪ್ರಾರಬ್ಧ ಕರ್ಮ ಎಷ್ಟು ಸವಿ ಅಂತ ಎಷ್ಟು ಸಂಚಿತ ಕರ್ಮ ಇದೆ ಎಷ್ಟು ಆಗಾಮಿ ಕರ್ಮ ಇದೆ ಪರಮಾತ್ಮ ಅವರಿಗೆ ಗೊತ್ತು ಹೀಗಾಗಿ ಟೈಮ್ ಲಿಮಿಟ್ ಇಟ್ಕೊಳ್ಳೋ ಹಾಗಿಲ್ಲ ಆರು ತಿಂಗಳು ತುಂಬ ಮೂರು ತಿಂಗಳು ಶ್ರೀರಾಮಕೃಷ್ಣ ಹೇಳಿದ್ದಾರೆ ಆದರೆ ಪ್ರಥಮಾಧಿಕಾರಿಗಳಿಗೆ ಮಾತ್ರ ಅವರು ಹೇಳಿದ್ದಾರೆ ಒಂದೇ ದಿವಸ ಸಾಕು ಒಂದು ದಿವಸ ಒಂದು ರಾತ್ರಿ ಹತ್ರ ಸಾಕು ಅಂತ ಭಗವಂತನ ದರ್ಶನ ಲಭ್ಯ ಸಿಗುತ್ತದೆ ಅಂತ ಆದರೆ ನಿಜವಾಗಿಯೂ ನಿಮ್ಮ ಕೋಣೆಗಳಿಗೆ ಹೋಗಿ ಬಾಗಿಲು ಹಾಕಿಕೊಡಿ ಅಳ್ಳಿಕ್ ಶುರು ಮಾಡಿ ನೋಡೋಣ ಎಷ್ಟು ಸೆಕೆಂಡುಗಳು ಅಳ್ತಿಲ್ಲ ಎಷ್ಟು ಸೆಕೆಂಡು ಕಣ್ಣಲ್ಲಿ ನೀರು ಬರುತ್ತೆ ನೋಡೋಣ ಸ್ವಲ್ಪ ಕಣ್ಣೀರನ್ನು ಹಿಡ್ಕೊಂಡು ಬಂದು ನಿಮ್ಮ ದಿವಸ ಬರುದಿಲ್ಲ ಕಣ್ಣೀರೇ ಅದೇ ಏನಾದರೂ ಬೇರೆ ಏನಾದರೂ ಹೆಚ್ಚು ಕಡಿಮೆ ನಮ್ಮ ಪ್ರಾಪಂಚಿಕ ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಳುತ್ತೀವಿ ಏನು ಅಳುತ್ತೇವೆ ಏನು ದುಃಖ ಅದರಲ್ಲಿ ಎಷ್ಟು ವ್ಯಾಕುಲರಾಗ್ತೇವೆ ಅದೇ ವ್ಯಾಕುಲತೆ ಅದೇ ದುಃಖ ಅದೇ ಅಳು ಈ ವಿಷಯದಲ್ಲಿ ಬರುವುದಿಲ್ಲ ಯಾಕೆ ಅಂದರೆ ಶುದ್ಧಿ ಇಲ್ಲ ಅಶುದ್ಧಿ ಇಲ್ಲ ಆ ಅಶುದ್ಧಿಯ ಮನಸ್ಸಿಗೆ ಭಗವತ್ ಸಂಬಂಧಿ ವ್ಯಾಕುಲತೆ ಭಗವತ್ ಸಂಬಂಧಿ ಅಶ್ರು ಬರುವುದಿಲ್ಲ ಕಣ್ಣೀರು ಬರುವುದಿಲ್ಲ ಅದಕ್ಕೆ ಈ ರೀತಿ ಸತತವಾದಂತಹ ಕೀರ್ತನೆಯಿಂದ ಸತತವಾದಂತಹ ಭಜನೆಯನ್ನ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಶುದ್ಧಿ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಹಾ ಹಾ ತಯಾರಾಗುತ್ತೆ ಜಮೀನು ಎಷ್ಟೋ ವರ್ಷದಿಂದ ಪಾಲು ಬಿದ್ದಿದೆ ಬಂಡೆ ಇದೆ ಕಳೆಗಳಿದೆ ಏನು ನೀವು ಬೀಜ ಹಾಕಿದ್ರೆ ಅಲ್ಲಿ ಬಂದ್ಬಿಡುತ್ತಾ ಬರೋದೇ ಇಲ್ಲ ಬೀಜ ಹೋಯ್ತು ಹೋಯ್ತು ವೇಸ್ಟ್ ಒಂದು ಕೆ ಜಿ ಎರಡು ಕೆ ಜಿ ಎಷ್ಟು ಸುರಿದ್ರೂ ಏನ್ ಮಾಡ್ಬೇಕಾದ್ರೆ ಫಸ್ಟ್ ಜಮೀನು ತಯಾರು ಮಾಡಬೇಕು ಬಂಡೆಗಳನ್ನೆಲ್ಲ ಒಡೆದು ಕಳೆಗಳನ್ನೆಲ್ಲ ತೆಗೆದು ಜಮೀನನ್ನು ಸರಿಯಾಗಿ ಎರಡು ಮೂರು ಬಾರಿ ಆರಂಭ ಮಾಡಿ ಉತ್ತು ಅದನ್ನು ಸೂರ್ಯನ ಕಿರಣಗಳಿಗೆ ಬಿಟ್ಟು ಏನಾದರೂ ಹುಳ ಕ್ರಿಮಿ ಕೀಟಗಳಿದ್ದರೆ ಸಾಯುವಂತೆ ಮಾಡಿ ಎರಡು ಮೂರು ಸಲ ಉತ್ತು ಯಾಕಂದ್ರೆ ಕಳೆ ಪುನಃ ಪುನಃ ಬರ್ತಾನೆ ಇರ್ತದೆ ಅದರ ಅಭ್ಯಾಸ ಅದು ನಂತರ ಗೊಬ್ಬರ ಹಾಕಿ ನಂತರ ಬೀಜವನ್ನು ನಡಬೇಕು ಒಂದು ಶುಭ ನಕ್ಷ ನಕ್ಷತ್ರದಲ್ಲಿ ಆಗ ಅದು ಫಲವನ್ನು ಬಿಡ್ತದೆ ಇಲ್ಲದೆ ಹೋದರೆ ಯಾವ ಉಪಯೋಗವೂ ಇಲ್ಲ ಈ ಎಲ್ಲ ತಯಾರಿಯನ್ನು ನಾವು ಮಾಡಬೇಕು ಅದಕ್ಕೆ ಹೇಳ್ತಾ ಇರೋದು ಅವ್ಯಾವೃತ್ತ ಭಜನಾ ಅಂತ ಅದನ್ನೇ ಸತ ದೀರ್ಘಕಾಲ ಅತ್ಯಂತ ದೀರ್ಘಕಾಲದಿಂದ ನೈರಂತರ್ಯ ನಿರಂತರವಾಗಿ ಅಂತರ ಇರಬಾರ್ದು ಗ್ಯಾಪ್ ಇರಬಾರ್ದು ಗ್ಯಾಪೇ ಇರಬಾರ್ದು ಅದು ಹೇಳ್ತೇನೆ ಯಾವ ರೀತಿ ಅಂತ ನೈರಂತರ್ಯ ಆಮೇಲೆ ಆಸತ್ಕಾರ ಸೇವಿತು ನೈರಂತರೇ ಇರ್ತದೆ ದೀರ್ಘಕಾಲವೂ ಇರ್ತದೆ ಅಯ್ಯೋ ಮಾಡಬೇಕಲ್ಲಪ್ಪ ಈ ರೀತಿಯ ಮನಸ್ಸಿನಿಂದ ಮಾಡಿದರೆ ಪ್ರಯೋಜನವಿಲ್ಲ ಸತ್ಕಾರ ಇರಬೇಕು ಪೂಜ್ಯ ಮನೋಭಾವ ಇರಬೇಕು ಮಾಡುವಂತಹ ಪೂಜೆಯಲ್ಲಿ ಪೂಜ್ಯ ಮನೋಭಾವ ಇರಬೇಕು ಯಾಕಂದರೆ ಪೂಜೆ ಮಾಡೋದು ಎಷ್ಟೋ ಜನ ಕೆಲಸ ಮಾಡಿದಾಗ ಮಾಡ್ತಾರೆ ಆದರೆ ಕೆಲವರು ಕೆಲಸ ಮಾಡೋದು ಪೂಜೆ ರೀತಿಯಲ್ಲಿರ್ತಾರೆ ಭಗವಂತ ನೋಡೋದು ಭಾವನೆಯಲ್ಲಿ ಏನಿದೆ ಅಂತ ಪೂಜಾ ಭಾವನೆ ಇದ್ರೆ ಫಲ ಹೊರಗಡೆ ಪೂಜೆಯೋ ಕೆಲಸವೋ ಮುಖ್ಯ ಅಭ್ಯ ಆ ಪೂಜ್ಯ ಭಾವನೆಗೆ ಆಸತ್ಕಾರ ಸೇವಿತ ಅತ್ಯಂತ ಸತ್ಕಾರದಿಂದ ಸೇವಿಸಬೇಕು ಆ ಸಾಧನೆಯನ್ನು ಮಾಡಬೇಕು ಆವಾಗ ದೃಢಭೂಮಿ ನಿಂತುಕೊಳ್ತದೆ ಅದೇ ಆ ಭಕ್ತಿಯಲ್ಲಿ ನಿಂತುಕೊಳ್ತದೆ ತಯಾರಾಗ್ತದೆ ಜಮೀನು ತಯಾರಾಗ್ತದೆ ನಿಮ್ಮ ಸಾಧನೆಗೆ ಜಮೀನು ತಯಾರಾಗುತ್ತೆ ಇನ್ನು ಭಗವಂತನ ನಾಮವನ್ನು ಪ್ರೇಮದಿಂದ ಬಿತ್ಕೊಳ್ಳ ಅದು ಫಸಲನ್ನು ನೀಡ್ತದೆ ನಂತರ ಒಂದಾನೊಂದು ಉಪನಿಷತ್ತಲ್ಲಿ ಯೋಗ ಚೂಡಾಮಣ್ಯ ಉಪನಿಷತ್ ಅನ್ನುವಂತಹ ಒಂದು ಉಪನಿಷತ್ತಲ್ಲಿ ನಿದ್ರೆಯ ಲೋಕವಾರ್ತ ಶಬ್ದದೇ ಅರ್ಥವಿಸ್ಮೃತೆ ಕ್ವಚಿನ್ ನಾವಸರ ದತ್ತ ಆತ್ಮಾನ ಆತ್ಮನಿ ಅಂತ ಹೇಳ್ತಾರೆ ಏನದು ನಿದ್ರೆಗೆ ಅವಕಾಶವನ್ನು ಕೊಡದಂತೆ ನಿದ್ರೆಗೆ ಅವಕಾಶವನ್ನು ನೀಡದಂತೆ ಕೆಲವರು ಹಗಲೇ ನಿದ್ರೆ ರಾತ್ರಿ ಬಿಡಿ ಹಗಲೆಯಷ್ಟು ನಿದ್ರೆ ಅವರಿಗೆ ನಿದ್ರೆ ಮಾಡಿದ್ರೆ ಇನ್ನು ಉಳಿದಿದ್ದೇನಾಯ್ತು ಹೋಯ್ತಲ್ಲ ಟೈಮ್ ವೇಸ್ಟ್ ಆಯ್ತಲ್ಲ ಆ ಲಾಟು ಮಹಾರಾಜರಿಗೆ ಸ್ವಾಮಿ ಅದ್ಭುತಾನಂದರಿಗೆ ಶ್ರೀರಾಮಕೃಷ್ಣ ಪರಮಹಂಸರು ನೀಡಿದಂತಹ ತರಬೇತಿ ಅದನ್ನು ನೀವು ಓದಿದ್ರೆ ಗೊತ್ತಾಗ್ತದೆ ಎಂತಹ ಅದ್ಭುತ ತರಬೇತಿಯನ್ನು ನೀಡಿದ್ರು ಅಂತ ಪಾಪ ಇಡೀ ದಿವಸ ಗುರುವಿನ ಸೇವೆಯನ್ನು ಮಾಡಿದ್ದಾರೆ ಕಾಲು ಹೊತ್ತೋದು ಏನೇನು ಬೇಕೋ ಅದೆಲ್ಲ ತಂದು ಕೊಡೋದು ಎಲ್ಲ ಮಾಡಿದ್ದಾರೆ ರಾತ್ರಿ ಒಂದರ ಗಂಟೆವರೆಗೂ ಅವರಿಗೆ ಸೇವೆಯನ್ನು ಮಾಡಿದ್ದಾರೆ ಗಾಳಿ ಬೀಸಿ ಆ ಶರೀರ ದಂಡಿದೆ ನಿದ್ರೆ ಬಂದಿದೆ ಅವರ ಕಾಲಿನ ಮೇಲೆ ನಿದ್ದೆ ಮಾಡಿಬಿಟ್ಟಿದ್ದಾರೆ ತಕ್ಷಣ ಶ್ರೀರಾಮಕೃಷ್ಣ ಅವರಿಗೆ ಆಗಿಬಿಡಿ ಅವ್ರಿಗೆ ನಿದ್ದೆಯೇ ಇಲ್ಲ ಆ ಮನುಷ್ಯನಿಗೆ ನಿದ್ರ ಜೈ ಆ ನಿದ್ರೆಯ ಯೋಗ ನಿದ್ರೆ ಅದು ಯೋಗ ನಿದ್ರೆ ಅದು ಯಾವ ರೀತಿ ಇರ್ತದೋ ಅದು ಅನುಭವಿಸಿಯೇ ಅದು ಅರ್ಥ ಮಾಡ್ಕೋಬೇಕು ಅದು ಏನು ಅದು ಯೋಗ ನಿದ್ರೆ ಅಂದರೆ ಅವರು ಅವನು ಎಪ್ಸೇಟೋ ಹೇಳೋ ಏನು ಇಲ್ಲಿ ಬಂದಿರೋ ನಿದ್ದೆ ಮಾಡ್ಲಿಕ್ಕಾ ಏನಕ್ಕೆ ಬಂದಿದ್ದೀನಿ ಜಪ ಮಾಡಿ ಧ್ಯಾನ ಮಾಡಿ ಕೂತ್ಕೊಂಡು ಅವನಿಗೆ ತರಬೇತಿಯನ್ನು ನೀಡಿ ಸರಿ ಬೈದು ಬೈದು ಬೈದು ಬೈದು ಅವನಿಗೆ ಗುರುಗಳು ಹೇಳ್ತಾ ಇದ್ದಾರೆ ಅನ್ನೋಕ್ಕೆ ಅವನು ರಾತ್ರೋ ರಾತ್ರಿ ಗಂಗಾ ತೀರದ ಮೇಲೆ ಓಡುದು ಅಲ್ಲಿಂದಿರಲಿ ಇಲ್ಲಿಂದ ಅಲ್ಲಿಂದಿರಲಿ ಯಾಕಂದ್ರೆ ಆ ಒಂದು ಜೋರಾಗಿ ನಡೆದಾಡುವುದು ಓಡಾಡುವುದು ಮಾಡಿದಾಗ ದೇಹ ಆ ರಕ್ತ ಸಂಚಾರ ಉಂಟಾಗಿ ಅದಕ್ಕೆ ನಿದ್ರೆ ತಪ್ಪಿ ಹೋಗ್ತಿತ್ತು ಏನೇನೋ ಉಪಾಯಗಳನ್ನು ಮಾಡಿ ಹಲವಾರು ಉಪಾಯದಿಂದ ನಂತರ ತಮ್ಮ ನಂತರದ ಅವಸ್ಥೆಯಲ್ಲಿ ಒಬ್ರು ಕೇಳ್ತಾರೆ ನೋಡ ನೋಡಿ ಹೇಳ್ತಾರೆ ನಿಜವಾಗಿ ಅವರು ಗುಡಾಕೇಶರಾಗಿದ್ರು ಅಂತ ಗುಡಾಕಂದ್ರೆ ನಿದ್ದೆ ನಿದ್ದೆಗೆ ಈಶರಾಗಿದ್ರು ಅಂತ ನಾವೆಲ್ಲರೂ ಗುಡಾಕೇಶ್ ಸಮಾಸ ಸ್ವಲ್ಪ ವ್ಯತ್ಯಾಸ ಆದ್ರೆ ಆಯ್ತು ಯಾರು ಯಾರಿಗೆ ನಿದ್ದೆಯೇ ಈಶಾಗೋ ಅವರು ಗುಡಾಕೇಶ ಆಗುವರು ಅದರ ಯಾರು ನಿದ್ರೆಗೆ ಈಶ್ವರೋ ಅವರು ಗುಢ ಕೇಶ ಆಗ್ಬೋದು ಆದ್ದರಿಂದ ನಾವು ಬೆಲ್ ತಟ್ಕೊಳ್ಬೋದು ನಮಗೂ ಒಂದೇ ಹೆಸರಿದೆ ಅಂತ ಆದರೆ ಅರ್ಥದಲ್ಲಿ ಮಹಾ ಅನರ್ಥವಾದಂತಹ ವ್ಯತ್ಯಾಸವಿದೆ ಹಾಗೆಯೇ ಅಂತಹ ಒಂದು ಶಿಕ್ಷಣವನ್ನು ಕೊಟ್ಟಿರೋರು ಶ್ರೀರಾಮಕೃಷ್ಣ ನಿದ್ರಾಯ ಲೋಕವಾರ್ತಾಯ ಲೋಕವಾರ್ತಾ ಅಂದರೆ ಹೊರಟೆ ಈ ನಾಲಿಗೆಗೆ ಈ ಹರಟೆ ಅನ್ನುವಷ್ಟು ರುಚಿ ಇದೆಯಲ್ಲ ಹರಟೆಯಲ್ಲಿ ಸಿಗುವಷ್ಟು ರುಚಿ ಅದು ತಿನ್ನುವ ಚಪಲಕ್ಕಿಂತ ಅತ್ಯಂತ ನಂತರದ್ದೇ ಈ ಹರಟೆಯ ರುಚಿ ಹರಟೆಯ ರುಚಿ ಯಾವಾಗ ಅವ್ರದ್ದು ಅವ್ರೇನ್ ಮಾಡ್ತಾ ಇದ್ದಾರೆ ಇವರು ಏನ್ ಮಾಡ್ತಾ ಇದ್ದಾರೆ ಅವ್ರೇನ್ ಮಾಡ್ತಾ ಇದ್ದಾರೆ ಇವರೇನ್ ಮಾಡ್ತಾ ಇದ್ದಾರೆ ಅವ್ರದ್ದು ಹೀಗಂತೆ ಇವ್ರದ್ದು ಹಾಗಂತೆ ಇವ್ರಗೋಸ್ಕರ ಇವ್ರಿಗೋಸ್ಕರ ಪ್ರತಿಯೊಂದು ನ್ಯೂಸ್ ಪೇಪರ್ನವರು ಒಂದು ಕಾಲಮ್ ಅಂತ ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ಗಾಸಿಪ್ ಕಾಲಂ ಅಂತ ಹೇಳೋದ್ ಹೆಸರು ಅದಕ್ಕೆ ಗಾಸಿಪ್ ಅಂತ ಅದೇನಂದ್ರೆ ಅವರ ಇವರ ಖಾಸಗಿ ಜೀವನ ಇರ್ತದಲ್ಲ ಆ ಖಾಸಗಿ ಜೀವನದ ಏನಾದ್ರೂ ಒಂದು ಅಂಶಗಳನ್ನ ಇಲ್ಲಿ ಹಾಕಿರ್ತಾರೆ ಆ ಒಂದು ನಟಿ ಈ ರೀತಿಯಂತೆ ಇನ್ನೊಬ್ಬ ನಟ ಹೀಗಂತೆ ಅದು ಅದ್ರ ಅದನ್ನು ತಗೊಂಡು ಇವರಿಗೆ ಒಂದು ಕಿಂಚಿತ್ತು ಆಧ್ಯಾತ್ಮಿಕ ಲಾಭ ಇಲ್ಲ ಅದಕ್ಕೆ ಬದಲಾಗಿ ಆಧ್ಯಾತ್ಮಿಕವಾಗಿ ಹಾನಿಯೇ ಆದರೂ ಕೂಡ ಆ ಮನಸ್ಸಿಗೆ ರುಚಿ ಇರೋದು ಹೀಗಂತೆ ಹೀಗೆ ಮಾಡಿಬಿಟ್ಟಿನಂತೆ ಅವನು ಮಗುವಿನ ಮಾಡಿ ಮೇಲಿಂದ ಕೆಳಗಡೆ ಬಿಸಾಟ್ಬಿಟ್ನಂತೆ ಸಣ್ಣ ಮಗುನ ಹೀಗೆ ದೊಡ್ಡ ನ್ಯೂಸ್ ಇದು ಲೋಕವಾರ್ತೆ ಅಂತ ಈ ಲೋಕವಾರ್ತೆಗೆ ಅವಕಾಶವೇ ನೀಡಬಾರ್ದು ಶ್ರೀರಾಮಕೃಷ್ಣರಂತೂ ಎಷ್ಟು ಈ ವಿಷಯದಲ್ಲಿ ಎಚ್ಚರವನ್ನು ವಹಿಸ್ತಾ ಇದ್ದು ಅಂತ ಹೇಳಿದ್ರೆ ಒಮ್ಮೆ ಈ ದಕ್ಷಿಣೇಶ್ವರದ ಹೊರಗಡೆ ಅಲ್ಲಿ ಎಲ್ಲಿ ಶ್ರೀರಾಮಕೃಷ್ಣ ಕೋಣೆ ಇದೆಯೋ ಅದರ ಹೊರಗಡೆ ವೆರಂಡ ಇದೆ ಆ ವೆರಂಡದಲ್ಲಿ ನರೇಂದ್ರ ಒಂದಿಬ್ಬರು ಯುವಕರು ಮುಖ್ಯವಾಗಿ ನರೇಂದ್ರ ಮತ್ತು ಮಾಸ್ಟರ್ ಮಹರ್ಷಿಯ ಮಾಸ್ಟರ್ ಮಹರ್ಷಿಯ ಈ ಡಿಸ್ಕಸ್ ಮಾಡ್ತಾ ಇದಾರೆ ಇಬ್ಬರು ಇನ್ಮಾಡ್ತಾ ಇದ್ದಾರೆ ಮಾತಾಡ್ಕೊಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು ಬಂದರು ಬಂದುಬಿಟ್ಟು ಏನು ವಿಚಾರ ನಡೀತಾ ಇದೆ ಅಂದರು ಆಗ ನರೇಂದ್ರ ಹೇಳ್ದ ಅದು ಈಗಿನ ಕಾಲದ್ದು ಯುವಕರಿದ್ದಾರಲ್ಲ ಅತ್ಯಂತ ಕೆಟ್ಟ ಹೋಗಿದ್ದಾರೆ ಈ ಥರ ಎಲ್ಲ ಆದರೆ ಮುಂದೆ ಅವ್ರಿಗೆ ಅವ್ರ ಗತಿ ಏನು ಅಂತ ನಾವು ಇಲ್ಲಿ ವಿಚಾರ ಮಾಡ್ತಾ ಅದರಿಂದ ಇವ್ರಿಗೂ ನಯಾ ಪೈಸಾ ಉಪಯೋಗ ಇಲ್ಲ ಆ ಹುಡುಗರಂತೂ ಇದು ಏನು ಗೊತ್ತೇ ಇಲ್ಲ ಅವ್ರಿಗಿ ಇನ್ನೂ ಉಪಯೋಗ ಇಲ್ಲ ತಮಗೂ ಉಪಯೋಗವಿಲ್ಲ ಪರ್ರಿಗೂ ಉಪಯೋಗವಿಲ್ಲ ಶ್ರೀರಾಮಕೃಷ್ಣರು ಇದ್ದಕ್ಕಿದ್ದ ಹಾಗೆ ಗಂಟು ಮುಖ ಹಾಕೊಂಡು ಕೆಂಪಾಯಿತು ಅವ್ರ ಮುಖ ಸರಿ ನರೇಂದ್ರನಿಗಲ್ಲ ನರೇಂದ್ರ ಅವ್ರ ಪೆಟ್ಟಲ್ಲ ಅದಕ್ಕೆ ನರೇಂದ್ರನಿಗಲ್ಲ ಮಾಸ್ಟರ್ ಮಹಾಶಯ ಏನೋ ನಿನಗೆ ಅವರಿಗಿಂತ ಎರಡು ಪಟ್ಟ ವಯಸ್ಸಾಗಿದೆ ಆದರೂ ನೀನಂಥ ಸಣ್ಣ ಮಕ್ಕಳ ಜೊತೆಗೆ ಇಂಥ ಕಾಲು ಹರಟೆಯನ್ನು ಹೊಡಿತಾ ಇದೆಯೇನೋ ಭಗವಂತನ ಸಂಬಂಧವಾದ ಮಾತುಕತೆಗಳನ್ನು ನೀನು ಆಡಬೇಕು ಅದು ಬಿಟ್ಟು ನೀನೇ ಇವರಿಗೆ ಕೆಟ್ಟ ಒಂದು ಆದರ್ಶವನ್ನು ಹಾಕಿ ಕೊಡ್ತಾ ಇದೆಯಲ್ಲ ಅಂಥೇಳಿ ಸಹಿ ಛೀಮಾರಿ ಹಾಕ್ತಾರೆ ಇದೆಲ್ಲ ಮಾಡಬೇಡಿ ನೀವು ಭಗವಂತನ ಸಂಬಂಧವಾದ ಮಾತುಕತೆ ಆಡಿ ಅಂತ ಗದ್ರಿಸ್ತಾರೆ ನೋಡಿ ಎಷ್ಟು ಅವರು ಅವರು ಆ ವಿಚಾರದಲ್ಲಿ ಎಷ್ಟು ಹುಷಾರ ಈ ಹುಷಾರಿಲ್ಲದೆ ಅವರ ತರಬೇತಿಯನ್ನು ನೀಡದೇ ಹೋಗಿದ್ದಿದ್ರೆ ಆ ವಿವೇಕಾನಂದರಾಗಲಿ ಆ ಮ ಅನ್ನುವಂತಹ ಒಬ್ಬ ಆದರ್ಶ ಗೃಹಸ್ಥ ಆಗಲಿ ಇವತ್ತು ತಯಾರಾಗ್ತಿರಲಿಲ್ಲ ಅಷ್ಟು ಕಣ್ಣಿ ಮೇಲೆ ಕಣ್ಣಿಟ್ಟು ಅವರು ಆ ತರಬೇತಿಯನ್ನು ಇಡ್ತಾ ಇದ್ದರು ನಿದ್ರಾಯ ಲೋಕವಾರ್ತಾಯ ನಂತರ ಶಬ್ದಾದೇಹೇ ಅರ್ಥವಿಸ್ತೃತೇ ಶಬ್ದಾದೇಹೆ ಅಸ್ಮ ಅರ್ಥವಿಸ್ಮೃತೇ ಅಂತ ಹೇಳಿದ್ರೆ ನೀವು ಅನೇಕ ಉಪನಿಷಬ್ಗಳನ್ನು ಇದನ್ನು ಕೇಳಿರ್ತೀರಿ ಇದನ್ನು ಶಬ್ದವೇ ಇದೆಲ್ಲ ಶಬ್ದವೇ ಇದರ ಕೇಳಿರ್ತೀರ ನಿಮ್ಗೆ ಖನಿಕಥೆ ಆಗಲಿ ಪುರಾಣ ಆಗಲಿ ಉಪನ್ಯಾಸ ಆಗಲಿ ಅಥವಾ ಬೇರೆ ಏನೋ ವೇದ ಆಗಲಿ ಓದಿರ್ತೀರ ಆಚೆ ಹೋದ ತಕ್ಷಣ ಬಂತು ಏನೋ ವಿಸ್ಮೃತಿ ಮರ್ತು ಹೋಯ್ತು ಇಲ್ಲಿ ಇದೆಲ್ಲ ಮರ್ತು ಹೋಯ್ತು ಕೊಚ್ಕೊಂಡ್ತು ಅದಕ್ಕೂ ಕೂಡ ಅವಕಾಶವನ್ನು ನೀಡಬಾರ್ದು ಮತ್ತೆ ಮತ್ತೆ ಮೆಲ್ಕು ಹಾಕ್ತಾ ಇರಬೇಕು ಮತ್ತೆ ಮತ್ತೆ ಮೆಲ್ಕು ಹಾಕ್ತಾ ಇರಬೇಕು ಮತ್ತೆ ಮತ್ತೆ ಮೆಲ್ಕು ಹಾಕ್ತಾ ಕ್ವಚಿನ್ನ ಅವಸರಂ ದತ್ವ ಒಂದಿನೂ ಅದಕ್ಕೆ ಅವಸರ ಅವಕಾಶವನ್ನು ನೀಡದೆ ಚಿಂತಯ ಚಿಂತಿಸು ಏನನ್ನ ಆತ್ಮಾನ ಮಾತ್ಮನಿ ನಿನ್ನೊಳಗೆ ಇರ್ತಕ್ಕಂತಹ ಆತ್ಮನ ಕುರಿತಾದಂತಹ ಚಿಂತನೆಯನ್ನು ಮಾಡು ಅಂತ ಅಧ್ಯಾತ್ಮ ಉಪನಿಷತ್ತು ಹೇಳ್ತೇವೆ ಬ್ರಹ್ಮಸೂತ್ರದಲ್ಲೂ ಕೂಡ ಒಂದಾನೊಂದು ಒಂದನೆಯ ಅಧ್ಯಾಯದ ನಾಲ್ಕನೇ ಪಾದದ ಒಂದನೇ ಸೂತ್ರದಲ್ಲಿ ಆವೃತ್ತಿ ಅಸಕೃತ್ ಉಪದೇಶ ಆವೃತ್ತಿಯನ್ನು ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಉಪದೇಶ ಉಪನಿಷತ್ನಲ್ಲಿ ಆ ರೀತಿ ಉಪದೇಶವಾಗಿರುವುದರಿಂದ ಆವೃತ್ತಿಯನ್ನು ಮಾಡಬೇಕು ಆವೃತ್ತಿ ಅಂದ್ರೆ ಏನು ರಿಪಿಟೇಶನ್ ಅಂತ ಹೇಳ್ತೇವೆ ರಿಪಿಟೀಷನ್ ಪದೇ ಪದೇ ಆವೃತ್ತಿ ಮಾಡತಕ್ಕಂಥ ಪದೇ ಪದೇ ಆವೃತ್ತಿ ಮಾಡತಕ್ಕಂಥ ಇದು ಹೇಗೆ ಗೊತ್ತಾಗ್ತದೆ ನಮಗೆ ಹೇಗೆ ಗೊತ್ತಾಗ್ತದೆ ಆದ ಉಪದೇಶವನ್ನು ನಾವು ಮತ್ತೆ ಮತ್ತೆ ಆವೃತ್ತಿ ಮಾಡಬೇಕು ಅನ್ನೋದು ಛಾಂದೋಗ್ಯ ಉಪನಿಷತ್ನಲ್ಲಿ ತತ್ವಮಸಿ ಅನ್ನುವಂತಹ ವಾಕ್ಯವನ್ನು ಒಂಬತ್ತು ಬಾರಿ ಉಪದೇಶ ಮಾಡಲಾಗುತ್ತದೆ ಒಂಬತ್ತು ಬಾರಿ ಒಂದು ಬಾರಿ ಉಪದೇಶ ಮಾಡಿದ್ರೆ ಎಲ್ಲರಿಗೂ ಅರ್ಥವಾಗ್ತದೆ ಒಂಬತ್ತು ಬಾರಿ ತತ್ವಮಸಿ ಅನ್ನುವಂತಹ ಅಗತ್ಯವೇನು ಅಂದರೆ ಅದಕ್ಕೆ ಅಗತ್ಯ ಇದೆ ಮತ್ತೆ ಮತ್ತೆ ಈ ಮನಸ್ಸು ಮರೆತು ಹೋಗ್ತದೆ ಈ ಮರೆತು ಹೋಗುವಂತಹ ಮನಸ್ಸಿಗೆ ಮತ್ತೆ ಮತ್ತೆ ಅದನ್ನೇ ಕೊಟ್ಟಾಗ ಅದು ಒಂದು ಸಂಸ್ಕಾರವನ್ನು ಮೂಡಿಸ್ತದೆ ಆ ಸಂಸ್ಕಾರದಿಂದ ಅದು ಅಲ್ಲೇ ಸ್ಥಾಯಿಯಾಗಿ ಉಳಿತದೆ ಆದ್ದರಿಂದ ಆ ವೃತ್ತಿ ಅಸಕೃತ್ ಮತ್ತೆ ಮತ್ತೆ ಉಪದೇಶ ಮಾಡಿರುವುದರಿಂದ ಎಂದು ಬ್ರಹ್ಮಸೂತ್ರದಲ್ಲಿ ಹೇಳಿರುವುದಲ್ಲೂ ಕೂಡ ಅವ್ಯಾವೃತ್ತ ಭಜನಾ ಮತ್ತೆ ಮತ್ತೆ ನಾವು ಈ ಭಜನೆಯನ್ನು ಮಾಡಬೇಕು ಅದಕ್ಕೆ ತುಂಬ ಸುಂದರವಾಗಿ ಇನ್ನೊಂದು ಕಡೆ ಬರ್ತದೆ ಯಾವ ರೀತಿ ಮಾಡಬೇಕು ಅಂತ ಸ್ವಾಧ್ಯ ಯೋಗ ಯೋಗಾತ್ ಸ್ವಾಧ್ಯಾವಸೇತ್ ಸ್ವಾಧ್ಯಾಯ ಯೋಗ ಸಂಪತ್ತಿಯ ಪರಮಾತ್ಮ ಪ್ರಕಾಶತೆ ಸ್ವಾಧ್ಯಾಯ ಸ್ವಾಧ್ಯಾಯ ಅಂತ ಹೇಳಿದ್ರೆ ವೇದಗಳ ಪುರಾಣಗಳ ಅಥವಾ ಅಧ್ಯಾತ್ಮತತ್ವದ ಅದರ ಆವೃತ್ತಿಯನ್ನು ಮಾಡುವುದು ಓದುವುದು ಕೇಳುವುದು ಇದೊಂದು ಮಾಡ್ತಾ ಇರುತ್ತೆ ಬೇಜಾರಾಯಿತು ಬೇಜಾರಾಯಿತು ಕೇಳಿ ಕೇಳಿ ಬೇಜಾರಾಯ್ತು ಓದಿ ಓದಿ ಬೇಜಾರಾಯಿತು ಹಾಗೇನು ಮಾಡಬೇಕು ಯೋಗ ಮಾವಸಿತ ಧ್ಯಾನವನ್ನು ಮಾಡಿ ಅದನ್ನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಚೇಂಜ್ ಆಫ್ ವರ್ಕ್ ಈಸ್ ರೆಸ್ಟ್ ಅಂತ ಚೇಂಜ್ ಆಫ್ ವರ್ಕ್ ಈಸ್ ರೆಸ್ಟ್ ಕೆಲಸವನ್ನು ನಾವು ಬದಲಾಯಿಸುವುದೇ ನಮಗೆ ಒಂದು ವಿಶ್ರಾಮ ಇದ್ದಾನೆ ವಿಶ್ರಾಮ ತೆಗೆದುಕೊಳ್ಳಬೇಕಾಗಿದ್ದಾರೆ ಆ ಕೆಲಸವನ್ನು ಬದಲಾವಣೆ ಮಾಡಿದ್ರೆ ಆಯಿತು ಅದೇ ವಿಶ್ರಾಮ ಯಾಕಂದರೆ ಆ ಮೊನೋಟನಿ ಒಂದೇ ಸಮಯ ಏಕತಾನತೆ ಇರ್ತದಲ್ಲ ಅದೇ ಮಾಡಿ ಓ ಮಾಡಿದ್ದೇ ಮಾಡೋದು ಮಾಡಿದ್ದೇ ಮಾಡೋದು ಮಾಡಿದ್ದೇ ಮಾಡೋದು ಮನಸ್ಸಿಗೆ ಅನಿಸುತ್ತೆ ಆವಾಗೇನಾಗುತ್ತೆ ಬದಲಾಯಿಸುತ್ತೆ ಆಗ ಮನಸ್ಸು ಓ ಏನೋ ಒಂದು ಬದಲಾಯಿತು ಏನೋ ಒಂದು ಬದಲಾಯಿತು ಹಾಂ ಸಮಾಧಾನ ಆಯಿತು ಅಲ್ಲೇ ಇರ್ತದೆ ಇಲ್ಲ ಅಂದರೆ ಸಿನಿಮಾ ಟಾಕಿಸಿ ಹೋಗುತ್ತೆ ಇಲ್ಲಿ ಬೇಜಾರು ಆಯಿತು ಬಾ ಸಿನಿಮಾಕ್ಕೆ ಹೋಗೋಣ ಅಂತ ಆ ಸಿನಿಮಾಕ್ಕೆ ಹೋಗದಿದ್ದ ಹಾಗೆ ಮಾಡಲಿಕ್ಕೆ ಇಲ್ಲೇ ಇರುವಂತೆ ಮಾಡೋದಕ್ಕೆ ಅದಕ್ಕೆ ಆ ಸಾಧನೆಯಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡಿಕೊಳ್ಬೇಕು ಸ್ವಾಧ್ಯಾತ್ ಯೋಗ ಯೋಗಾತ್ ಸ್ವಾಧ್ಯ ಆವಸ ಧ್ಯಾನ ಕೂತು ಕೂತು ಕೂತು ಕೂತು ಕಾಲು ನೋವು ಬಂತು ಕಾಲೆಲ್ಲ ಜೋಮಿಡಿತಾ ಇದೆ ಅಥವಾ ಮನಸ್ಸು ಬಿಸಿ ಆಗ್ತಾ ಹೀಟ್ ಆಗ್ತಾ ಇದೆ ಮಾಡೋದು ಪುನಃ ಇಲ್ಲಿ ಮಹಾಭಾರತವನ್ನು ರಾಮಾಯಣವನ್ನು ಅಧ್ಯಾತ್ಮಶಾಸ್ತ್ರವನ್ನು ಉಪನಿಷತ್ತನ್ನು ಓದಿ ಪುನಃ ಇದು ಬೇಜಾರದಾಗ ಅದು ಅದು ಬೇಜಾರದಾಗ ಹೀಗೆ ನೀವು ಇದೆರಡನ್ನೂ ಕೂಡ ಸಹಾಯಕ್ಕೆ ತೆಗೆದುಕೊಂಡು ಎರಡನ್ನೂ ಜೊತೆ ಜೊತೆ ಕೂಡಿಸಿಕೊಂಡು ಹೋದಾಗ ಪರಮಾತ್ಮ ಪ್ರಕಾಶತೆ ಆ ಪರಮಾತ್ಮನೆಂಬುವನು ನಿಮ್ಮ ಹೃದಯದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಪ್ರಕಾಶತೆ ಕಾಣಿಸಿಕೊಳ್ಳುತ್ತಾನೆ ಅಂತ ಹೇಳ್ತಾರೆ ಈಗ ಅವ್ಯಾವೃತ್ತ ಅನ್ನೋದು ನೋಡಿದ್ವಿ ಎಡೆಬಿಡದೆ ಅಂತ ಈ ಭಜನಾಥ್ ಅಂತ ಇದೆಯಲ್ಲ ಭಜನಾಥ್ ಅಂತ ಹೇಳಿದ್ರೆ ಏನು ಕೇವಲ ಭಜನೆಯೇ ಏನಿದ್ರ ಅರ್ಥ ಅಂತ ಹೇಳಿದ್ರೆ ಈ ಭಕ್ತಿಯ ವೈವಿಧ್ಯದಲ್ಲಿ ಒಂಬತ್ತು ವಿಧ ಇದೆ ಅಂತ ಹೇಳಿ ಭಾಗವತ ಹೇಳ್ತಾರೆ ಒಂಬತ್ತು ವಿಧದ ನವವಿಧ ಭಕ್ತಿ ಇದೆ ಪರಮಾತ್ಮನ ಕುರಿತಾದಂತಹ ಒಂಬತ್ತು ವಿಧ ಭಕ್ತಿ ಏನದು ಶ್ರವಣಂ ಕೀರ್ತನ ವಿಷ್ಣೋಹ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಈ ನವವಿಧ ಭಕ್ತಿಯನ್ನ ಆಚರಿಸಬೇಕು ಇದು ಕೂಡ ನಮಗೆ ಎಡ ಬಿಡದೆ ಮಾಡಲಿಕ್ಕೆ ಒಳ್ಳೆಯ ಒಂದು ಸಾಧನ ಯಾಕೆ ಇಷ್ಟರಲ್ಲಿ ನಾವು ಅಷ್ಟನ್ನೂ ಕೂಡ ನಾವು ಒಂದಾದ ಮೇದೊಂದು ಮಾಡಬಹುದು ಅದಕ್ಕೋಸ್ಕರ ಈ ಮೊನೋಟನಿ ಈ ಬೋರ್ ಹೊಡೆಯೋದು ಅದನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಎಷ್ಟೊಂದು ಸ್ತೋತ್ರಗಳಿದೆ ಈ ವಿಷ್ಣು ಸಹಸ್ರನಾಮ ಬಂದಿರೋದೇ ಅದಕ್ಕೆ ಈ ವಿಷ್ಣು ಸಹಸ್ರನಾಮದ ಒಂದು ಮಾಹಾತ್ಮ್ಯ ಅದೇನೇ ಇರಬಹುದು ಮಾಹಾತ್ಮ್ಯ ಬೇರೆ ಆ ಫಲಶ್ರುತಿಯಲ್ಲಿ ಇರ್ಬೋದು ಆದರೆ ಮನಶಾಸ್ತ್ರೀಯವಾಗಿ ಇನ್ನೊಂದು ಮಹಾತ್ಮ್ಯ ಏನು ಗೊತ್ತಾ ಓಂ ವಿಶ್ವಂ ಅಂತ ಹೇಳ್ತೀರ ಆ ಭಗವಂತನ ಕುರಿತಾದಂತಹ ಒಂದು ನಾಮ ಮಹಾತ್ಮಿ ನಿಮ್ಮ ಕಣ್ಣು ಮುಂದೆ ಬರ್ತದೆ ಸ್ವಲ್ಪ ಹೊತ್ತು ಅದನ್ನು ಧ್ಯಾನ ಮಾಡ್ತೀರ ಬೋರ್ ಆಯ್ತು ವಿಶ್ವಮಯ್ಯೋ ಏನಿದು ವಿಶ್ವಮ್ ಆಯಿತು ವಿಷ್ಣು ಹೋ ಅಂದರೆ ಇನ್ನೊಂದು ನಾಮ ಬಂತು ಇನ್ನೊಂದು ರೂಪ ಬಂತು ಅದನ್ನು ಧ್ಯಾನ ಮಾಡಿದ್ರಿ ಅದು ಹಳೆಯದು ಬೋರ್ ಹೋಯಿತು ಈಗ ಹೊಸ ಬಂತು ಪರಮಾತ್ಮ ಯಾರು ಒಬ್ನೇ ಒಬ್ಬನೇ ಪರಮಾತ್ಮ ನಾಮ ಬೇರೆ ಅವನ ಆ ನಾಮ ವ್ಯಕ್ತಪಡಿಸ್ತಕ್ಕಂತಹ ಅದೇನು ವಿಭವ ಅದೇನೊಂದು ಶಕ್ತಿ ಇದೆಯೋ ಅದು ಬೇರೆ ಆಯಿತು ಆದರೆ ಅದರ ಹಿಂದುಗಡೆ ಇರತಕ್ಕಂತಹ ಪರಮಾತ್ಮ ಒಬ್ಬನೇ ಆ ಪರಮಾತ್ಮನಿಗೆ ಹೊಸ ನಾಮ ಮತ್ತೆ ಹೊಸ ಲೀಲೆ ಬಂತು ಅದನ್ನು ಕುರಿತು ಚಿಂತೆ ಮಾಡಿ ವಿಷ್ಣು ಅಂದರೆ ಆಯಿತು ಅದೊಂದು ಎರಡು ಗಂಟೆ ಆಯಿತು ಬೋರಾಯ್ತು ವಷಟ್ಕಾರ ಅದರ ಮೇಲೆ ಧ್ಯಾನ ಮಾಡಿ ಹೀಗೆಯೇ ಮನಸ್ಸನ್ನು ಒಂದೇ ದೇವತೆ ಮೇಲೆ ನಿಲ್ಲಿಸಲಿಕ್ಕೆ ಕಂಡು ಹಿಡಿದಂತಹ ಅದ್ಭುತವಾದಂತಹ ಈ ಒಂದು ಸಾಧನ ಈ ಸಹಸ್ರನಾಮಗಳು ವಿಷ್ಣು ಸಹಸ್ರನಾಮ ಆಗ್ಬೋದು ಶಿವಸಹಸ್ರನಾಮ ಆಗ್ಬೋದು ದುರ್ಗಾ ಸಹಸ್ರನಾಮ ಆಗ್ಬೋದು ಕಾರ್ತಿಕೇಯ ಸಹಸ್ರನಾಮ ಆಗ್ಬೋದು ಎಲ್ಲ ಅವರವರ ಇಷ್ಟ ದೇವತೆಗೆ ತಕ್ಕಂತೆ ಆಯಾ ಸಹಸ್ರನಾಮಗಳು ಇದೆ ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ ಆ ಸಹಸ್ರನಾಮವನ್ನು ಚಿಂತನೆ ಮಾಡತಕ್ಕಂಥದ್ದು ಹಾಗೆಯೇ ಇನ್ನೂ ಕೂಡ ಒಂಬತ್ತು ವಿಧದ ಭಕ್ತಿಯನ್ನ ಒಬ್ಬ ಆಚರಿಸ್ಬೇಕು ಅಂತ ಹೇಳಿ ಶ್ರವಣಂ ಅಂತ ಹೇಳಿದ್ರೆ ಆ ಭಗವಂತನ ಕುರಿತಾದಂತಹ ಗುಣವನ್ನು ನಾಮವನ್ನು ಲೀಲಾ ಕಥೆಯನ್ನು ಕೇಳ್ತಕ್ಕಂಥದ್ದು ಕೇಳು ಕೇಳು ಕೇಳು ಆ ಕಿವಿಯಿಂದ ಅವನನ್ನು ಎಷ್ಟು ಸಾಧ್ಯವೋ ಅಷ್ಟು ಆಗ ಇದು ಶುದ್ಧವಾಗ್ತದೆ ಅದರಿಂದ ಕಿವಿ ಶುದ್ಧವಾಗುತ್ತೆ ಕಿವಿ ಶುದ್ಧವಾದ ಸ್ನಾನದಿಂದ ಒಂದೇ ಅಲ್ಲ ಅದು ಬಾಹ್ಯ ಶುದ್ಧಿ ಆದರೆ ಹರಟ್ಯಾಕ್ ಕೇಳಿ ಕೇಳಿ ಅಶುದ್ಧವಾಗಿರುತ್ತಲ್ಲ ಆ ಅಶುದ್ಧಿಯನ್ನು ಕಳಿಬೇಕಾದ್ರೆ ಭಗವಂತನ ಲೀಲ ಕಥ ಶ್ರವಣ ಮಾಡಿ ಮಾಡಿ ಮಾಡಿ ಮಾಡಿ ಶ್ರವಣ ಮಂಗಲಂ ಆಗುತ್ತೆ ಶ್ರವಣ ಮಂಗಲಂ ಕೇಳುವುದಕ್ಕೆ ಅತ್ಯಂತ ಮಂಗಳ ಕರಿಯ ಕಾರ್ಯ ಆದದ್ದು ಆಗಿರ್ತದೆ ಶ್ರವಣ ನಂತರ ಕೀರ್ತನ ಕೇವಲ ಕೇಳುವುದಲ್ಲ ನಿಮ್ಮ ಬಾಯಿ ಆ ನಾಲಿಗೆ ಕೂಡ ಉಚ್ಚರಿಸಬೇಕು ಸುಮಿರನ ಕರಲೆ ಮೇರೆ ಮನ ಅದನ್ನು ಅಷ್ಟು ಸೊಗಸಾಗಿ ಆ ನಾನಕರು ಹಾಡಿದ್ದಾರೆಂದು ಹೇ ಮನಸ್ಸೇ ಸ್ಮರಣೆ ಮಾಡು ಆ ಹರಿಯ ಪಾದವನ್ನು ಕುರಿತು ಸ್ಮರಣೆ ಮಾಡು ನಮ್ಮ ಎಷ್ಟೆಷ್ಟು ಇಂದ್ರಿಯಗಳಿದೆಯೋ ಆ ಪ್ರತಿಯೊಂದು ಇಂದ್ರಿಯಗಳಿಂದಲೂ ಹೇಗೆ ಪರಮಾತ್ಮನ ಕುರಿತಾದಂತಹ ವಿಚಾರಗಳನ್ನೇ ಅದರಲ್ಲೇ ತೊಡಗಿಸಬೇಕು ಅನ್ನೋದಕ್ಕೆ ಇದು ಆದೇಶ ಉಪದೇಶ ಶ್ರವಣಂ ಕೀರ್ತನಂ ಭಜನೆಯನ್ನು ಮಾಡ್ತಕ್ಕಂಥದ್ದು ನಾಮವನ್ನು ಗುಣಗಾನ ಮಾಡ್ತಕ್ಕಂಥ ಆ ನಾಮಕ್ಕೆ ಬರ್ತೇನೆ ಈಗ ನಾಮ ನಾಮದ ಮೇಲೆ ಒಂದು ದೊಡ್ಡ ಒಂದು ದೊಡ್ಡ ಅಧ್ಯಾಯವೇ ಇದೆ ಅದು ನಾಮ ಅದು ಪುನಃ ಅದು ಮಂತ್ರಕ್ಕೆ ಹೋಗುವುದು ಬೇಡ ಯಾಕಂದರೆ ಮಂತ್ರ ಅನ್ನೋದೇ ಅದು ಇನ್ನೊಂದು ದೊಡ್ಡ ಒಂದು ಅದು ಸಬ್ಜೆಕ್ಟ್ ಅದನ್ನು ಮುಂದೆ ಯಾವಾಗಾದರೂ ವಿಷ್ಣು ಸಹಸ್ರನಾಮ ಯಾವಾಗಾದರೂ ತಗೊಂಡಾಗ ಅದರಲ್ಲಿ ಹೇಳ್ಬೋದು ಆದರೆ ಇಲ್ಲಿ ನಾಮ ಅದರ ಬಗ್ಗೆ ಅತ್ಯಂತ ವಿಸ್ತಾರವಾದಂತಹ ಒಂದು ವಿಚಾರ ನಾವು ವಿನಿಮಯ ಮಾಡಿಕೊಳ್ಳೋದಿದೆ ನಾಮ ಹೇಗೆ ಉಚ್ಚರಿಸಬೇಕು ಮತ್ತು ನಾಮಾಪರಾಧಗಳು ಯಾವುದು ನಾಮ ನಾಮ ಉಚ್ಚರಿಸುವಾಗ ಅಪರಾಧವನ್ನು ಮಾಡಬಾರ್ದು ಅಂತಿದೆ ಅದನ್ನು ನಾವು ಕೇಳೇ ಇಲ್ಲ ನಾಮಾಪರಾಧವಾಗಬಾರ್ದು ಅಂತ ಇದೆ ಅದನ್ನು ನಾನು ಇಲ್ಲಿ ವಿಚಾರ ಮಾಡಲಿದ್ದೇನೆ ಕೀರ್ತನ ಭಜನೆಯನ್ನು ಕುರಿತು ಹಾಡ್ತಕ್ಕಂಥದ್ದು ಭಕ್ತಿಯಿಂದ ಹಾಡ್ತಕ್ಕಂಥದ್ದು ಅದು ಕೀರ್ತನ ಯಾವ ರೀತಿಯಲ್ಲಿ ಬೇಕಾದರೂ ಆಗುವುದು ಜಪದ ರೀತಿಯಲ್ಲಿ ಮಂತ್ರೋಚ್ಚಾರಣೆಯ ರೀತಿಯಲ್ಲಿ ಹಾಡು ಅದರ ರೀತಿಯಲ್ಲಿ ಅಥವಾ ಸಂಸ್ಕೃತ ಶ್ಲೋಕ ಸ್ತೋತ್ರಗಳ ಪಠನದ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕೀರ್ತನ ಆಗ ಕೀರ್ತನ ನಂತರ ಬರ್ತಕ್ಕಂಥದ್ದು ಸ್ಮರಣ ಈಗ ಕಿವಿ ಕೆಲಸ ಆಯಿತು ನಾಲಿಗೆ ಕೆಲಸ ಆಯಿತು ಬಾಕಿ ಇರೋದು ಯಾವುದು ಮನಸ್ಸೊಂದಿದೆ ಆ ಮನಸ್ಸಿಗೆ ಸ್ಮರಣೆ ಕೊಡಬೇಕು ಇಲ್ಲದೆ ಹೋದರೆ ಸಿನಿಮಾ ಟಾಕಿಸ್ ಹೋಯ್ತು ಕಿವಿ ಕೇಳಿಸ್ತಾ ಇದೆ ಹೋಗ್ತಾ ಇದೆ ಹೋಯ್ತೇನೋ ಅಂತ ಒಬ್ಬ ಅಧ್ಯಾಪಕರು ಇವನು ಕೇಳದಂತೆ ಯಾರನಾ ಸ್ಟೂಡೆಂಟ್ ಅಂತ ಕೇಳದಂತೆ ಅವನು ಎಲ್ಲೋ ಹಿಂಗೆ ಹೊರಗಡೆ ನೋಡ್ತಾ ಇದ್ದ ಸರ್ ಸರ್ ಬಾಲ ಒಂದಿಷ್ಟು ಬಾಕಿ ಇದೆ ಸರ್ ಏ ಪಟಿಂಗ ಏನ್ ಹೇಳ್ತಾ ನಿಂತು ನಾನು ಕೇಳಿದ್ದು ತಲೆಗೆ ಹೋಯ್ತೇನೋ ಅಂತ ನೀನೇನಲ್ಲಿ ಏನು ನೋಡಿ ಏನು ಹೇಳ್ತಾ ಇದ್ದ ನಾನು ಅದು ಮುಂಗಿಸಿ ಬಿಲ್ದೊಳಗೆ ಹೋಗ್ತಾ ಇತ್ತು ಅದನ್ನ ನೋಡ್ತಾ ಇದ್ದೆ ಬಾಲ ಒಂದಿಷ್ಟು ಬಾಕಿ ಇತ್ತು ಅದನ್ನೇ ಹೇಳಿದೆ ಅಂತ ಹಾಗೆ ಆ ಕಿವಿ ಅನ್ನೋದು ಕೇಳ್ತಾ ಇರುತ್ತೆ ಆದರೆ ಮನಸ್ಸು ಅನ್ನೋದು ಬೇರೆ ಕಡೆ ಹೋಗಿರುತ್ತೆ ಹಾಗಾಗಬಾರ್ದು ಮನಸ್ಸೂ ಕೂಡ ಆ ಭಗವಂತನ ವಿಷಯದಲ್ಲೇ ತತ್ಪರವಾಗಿರಬೇಕು ಅದಕ್ಕೋಸ್ಕರ ಸ್ಮರಣಂ ಮನಸ್ಸಲ್ಲಿ ಸ್ಮರಿಸುವುದು ಅದಕ್ಕೆ ಹೇಳ್ತಾರೆ ಈ ಜಪದಲ್ಲಿ ವಾಚಿಕ ಜಪ ಅಂತ ನಾವೇನು ಮಾಡ್ತೀವ್ಯೋ ಅದಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ್ದು ಮಾನಸಿಕ ಜಪ ಮನಸ್ಸಲ್ಲೇ ಜಪ ಮನಸ್ಸಲ್ಲೇ ಪಾರಾಯಣ ಏನು ಮಾಡ್ತೀವ್ಯೋ ಅದು ಮಾಡುವುದು ಅತ್ಯಂತ ಶ್ರೇಷ್ಠ ಅಂತ ಯಾಕೆಂದರೆ ಬಾಯಿ ಏನೋ ಹೇಳ್ತಾ ಇರುತ್ತೆ ಕೈ ಏನೋ ಎಣಿಸ್ತಾ ಇರುತ್ತೆ ಮನಸ್ಸೆಲ್ಲಿರುತ್ತೆ ಭಗವಂತ ನೋಡ್ತಕ್ಕಂಥದ್ದು ಮನಸ್ಸನ್ನು ಆದ್ದರಿಂದ ಮನಸ್ಸನ್ನು ಕೂಡ ಭಗವಂತನ ಮೇಲೆ ಹಾಕಬೇಕು ಅದಕ್ಕೆ ಇಲ್ಲಿ ಹೇಳಿದ್ದಾರೆ ಸ್ಮರಣಂ ಅನುಸ್ಮರಣ ಮತ್ತೆ ಮತ್ತೆ ಸ್ಮರಣೆ ಮಾಡ್ತಾ ಇರಬೇಕು ಆ ಪರಮಾತ್ಮ ಲೀಲೆಯನ್ನು ಕುರಿತು ಕುರಿತು ಆ ಹೀಗೆ ಹೀಗೆ ಹೀಗೆ ಅದು ಧ್ಯಾನಕ್ಕೆ ಸಮ ಆ ಸ್ಮರಣೆ ಅಂತಕ್ಕಂಥದ್ದು ಧ್ಯಾನಕ್ಕೆ ಸಮ ನಂತರ ಪಾದ ಸೇವನಂ ಈ ಅರ್ಚಾವತಾರ ವಿಗ್ರಹಣದ ರೂಪದಲ್ಲಿ ಪರಮಾತ್ಮ ಇದ್ದಾನೆ ಆ ಪರಮಾತ್ಮನ ಪಾದ ಸೇವೆಯನ್ನು ಮಾಡುವುದು ಪಾದವನ್ನು ಅಲಂಕಾರ ಮಾಡತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದು ವಿಧದ ಭಕ್ತಿಯಲ್ಲಿ ಸೇರ್ತದೆ ಅವನ ಪಾದವನ್ನು ಪಾದದ ಸೇವೆಯನ್ನು ಮಾಡ್ತಕ್ಕಂಥದ್ದು ನಂತರ ಅರ್ಚನಂಥ ಆ ವಿಗ್ರಹಕ್ಕೆ ಅರ್ಚನೆಯನ್ನು ಮಾಡತಕ್ಕಂಥದ್ದು ಅರ್ಚಿಸುವುದು ಅಂದರೆ ಪೂಜಿಸುವುದು ಎಲ್ಲ ಷೋಡಶೋಪಚಾರ ದಶಪಚಾರ ಏನೇನಿದೆಯೋ ಅದರಿಂದ ನಮ್ಮ ಶಕ್ತಿಗೆ ಅನುಸಾರವಾಗಿ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು ಆದರೂ ಕೂಡ ಮನಸ್ಸು ಅಂತಕ್ಕಂಥದ್ದು ಆ ಭಗವಂತನಲ್ಲೇ ಇರಬೇಕು ಅದು ನೀನೇನ್ ನಮಃ ನೀನೇನು ಮಹಾ ನೀನೇನು ಮಹ ಆಗಬಾರ್ದು ಅದು ನಮಃವೇ ಆಗಬೇಕು ನಮಃ ನಮಃ ನಮಃ ಅಂತಲೇ ಹೇಳ್ತಾರೆ ಅದು ತಲೆ ಎಲ್ಲೋ ಹೋಯ್ತು ಅಂದರೆ ನೀನೇ ಅದು ಮಹಾ ಅನ್ಬಿಡುತ್ತೆ ಹೇಳ್ತಾ ಹೇಳ್ತಾ ಫಾಸ್ಟಾಗಿ ಗೊತ್ತಾಗೋದಿಲ್ಲ ಅವ್ರಿಗೇ ಗೊತ್ತಾಗೋದಿಲ್ಲ ದೂರದಲ್ಲಿ ಕೇಳ್ತೀವ್ರು ಏನು ಬೈತಾ ಇದ್ದಾರಾ ಅಥವಾ ಪೂಜೆ ಮಾಡ್ತಾ ಇದ್ದಾರೋ ಅಂತ ಒಂದು ಸಂಶಯ ಬಂದುಬಿಡುತ್ತೆ ಅದರಿಂದ ಪ್ರೀತಿಯಿಂದ ಪೂಜೆ ಮಾಡಿದಾಗ ನಮಃ ನಮಃ ಅಂತಲೇ ಪೂಜೆ ಆಗುತ್ತೆ ಅರ್ಚನ ನಂತರ ಬರ್ತಕ್ಕಂಥದ್ದು ವಂದನಂ ಈ ವಂದನ ಕ್ರಿಯೆ ಅಂತಕ್ಕಂಥದ್ದು ಇದೂ ಕೂಡ ಈ ನಮಸ್ಕಾರ ಏನು ಹೇಳ್ತೀಯೋ ಆ ನಮಸ್ಕಾರ ವಂದನ ಅಂತಕ್ಕಂಥದ್ದು ನಮ್ಮ ಎಲ್ಲ ಅಹಂಕಾರವನ್ನು ಪರಮಾತ್ಮನಿಗೆ ಅರ್ಪಿಸುವಂತಹ ಸಂಕೇತ ಈ ವಂದನ ಸಾಷ್ಟಾಂಗವಾಗಿ ಆ ಭಗವಂತನಿಗೆ ಅಡ್ಡ ಬೀಳ್ತಕ್ಕಂಥದ್ದು ಇದರಿಂದ ಆ ಆತ್ಮಸಮರ್ಪಣೆ ಇದೇನು ಕೊನೆಯಲ್ಲಿ ನಾವು ಹೇಳ್ತೇವಿಯೋ ಅದನ್ನು ನಾವು ಕಾಯಕವಾಗಿ ಮಾಡಿದಂತೆ ಆಗ್ತದೆ ಶಾರೀರಿಕವಾಗಿ ನಾವು ಮಾಡಿದಂತೆ ಆಗ್ತದೆ ಸಾಷ್ಟಾಂಗ ಪ್ರಣಾಮವನ್ನು ಆ ಭಗವಂತನ ಏನು ವಿಗ್ರಹ ಇದೆಯೋ ಅರ್ಚ ಮೂರ್ತಿ ಅದರ ಮುಂದೆ ಮಾಡ್ತಕ್ಕಂಥದ್ದು ವಂದನ ದಾಸ್ಯಂ ಆ ಭಗವಂತನ ದಾಸ್ಯವನ್ನು ಮಾಡ್ತಕ್ಕಂಥದ್ದು ಹೇ ಪರಮಾತ್ಮ ನೀವನ್ನು ಕಲ್ಪಿಸಿಕೊಳ್ಳು ಪರಮಾತ್ಮ ನನ್ನ ಯಜಮಾನ ನಾನು ಅವನ ದಾಸ ಈಗ ಅವನು ಹೇಳಿದಂತೆ ನಾನು ಮಾಡಬೇಕು ಏನು ಮಾಡೋದು ಈಗ ಅವನು ಹೇಳೋದು ಬಿಡೋದು ನಂತರ ಅವನಲ್ಲಿ ನಾನು ಪ್ರತ್ಯಕ್ಷವಾಗಿಲ್ವಲ್ಲ ಹಾಗಲ್ಲ ಭಗವಂತ ಮುಂಚೆಗೆ ಶಾಸ್ತ್ರದ ರೀತಿಯಲ್ಲಿ ತನ್ನ ವಾಣಿಯನ್ನು ಹೇಳಿಟ್ಟು ಹೋಗಿಬಿಟ್ಟಿದ್ದಾನೆ ಆ ಶಾಸ್ತ್ರವನ್ನು ಪಾಲಿಸುವುದು ಚಾಚೂ ತಪ್ಪದಂತೆ ಪಾಲಿಸುವುದೇ ಅವನು ಹೇಳಿದಂತೆ ಕೇಳುವ ಅದೇ ದಾಸ್ಯ ಆ ದಾಸ್ಯ ಅಂದರೆ ಪರಮಾತ್ಮನ ವಾಣಿಯನ್ನು ಚಾಚೂ ತಪ್ಪದಂತೆ ಪಾಲಿಸುವುದೇ ಆ ದಾಸ್ಯ ದಾಸ ಮನೋಭಾವವನ್ನು ಹೇ ಪರಮಾತ್ಮ ನಾನು ನಿಂದಾಸ ನಾನು ನಿನ್ನ ದಾಸ ನೀನು ನನ್ನ ಯಜಮಾನ ಈ ರೀತಿಯಾದಂತಹ ಒಂದು ಮನೋಭಾವವನ್ನು ಸತತವಾಗಿ ಬೆಳೆಸಿಕೊಳ್ತಕ್ಕದ್ದು ದಾಸ್ಯಂ ಸಖ್ಯಂ ಅದು ಇನ್ನೊಂದು ರೀತಿಯ ಇದು ದಾಸ್ಯ ಆಯಿತು ನಂತರ ಪರಮಾತ್ಮ ನಾನೂ ನೀನು ಸ್ನೇಹಿತನು ನಿಜವಾಗಿಯೂ ಕೂಡ ಉಪನಿಷತ್ತು ಕೂಡ ಅದೇ ಹೇಳ್ತರು ಗುಂಡಕೋಪನಿಷತ್ನಲ್ಲಿ ಉದಾಹರಣೆಗೆ ದ್ವಾ ಸುಪರ್ಣ ಸಯುಜ ಸಖಾಯ ಅನ್ನುವಂಥ ಒಂದು ಮಾತು ಇತ್ತು ಈ ಸಖಾಯ ಅಂತ ಹೇಳಿದ್ರೆ ಅದೇ ಸ್ನೇಹಿತರು ಎರಡು ಯಾವಾಗಲೂ ಜೊಜ್ಜೊತೆಗೆ ಇರ್ತದೆ ಜೋಡಿ ಹಕ್ಕಿಗಳಂತೆ ಒಂದು ಜೀವಾತ್ಮ ಇನ್ನೊಂದು ಪರಮಾತ್ಮ ಒಂದು ಸ್ವಲ್ಪ ಕೆಳಗಡೆ ಇದೆ ಕೊಂಬೆ ಕೊಂಬೆ ಮೇಲೆ ಇನ್ನೊಂದು ಮೇಲುಗಡೆ ಕುತ್ಕೊಂಡಿದೆ ಆ ಕೆಳಗಡೆ ಇರುವಂತಹ ಹಕ್ಕಿ ಜೀವಾತ್ಮ ಇದೆಯಲ್ಲ ಒಮ್ಮೆ ಆ ಮರದಲ್ಲಿ ಆ ಸಂಸಾರ ಅಂತಕ್ಕಂಥ ವರ್ಷದಲ್ಲಿ ಕೈ ಹಣ್ಣು ತಿನ್ನುತ್ತೆ ಸಿಹಿಣ್ಣ ತಿನ್ನುತ್ತೆ ಸಿಹಿಹಣ್ಣು ತಿಂದಾಗ ಹಾಹಾ ಹಾಹ ಅನ್ನಂತೆ ಕೈ ಹಣ್ಣು ತಿಂದಾಗ ಹೋಹೋ ಹೋ ಹೋತ್ತೆ ಸುಖ ದುಃಖಗಳಂತ ಅನುಭವಿಸ್ತಾ ಇರುತ್ತೆ ಯಾವಾಗಲೋ ಒಮ್ಮೆ ಅದು ತನ್ನ ಸ್ನೇಹಿತನನ್ನು ನೋಡುತ್ತೆ ಮೇಲ್ಗಡೆ ಇದೇನು ಮಾಡ್ತಾ ಇದೆ ಸುಮ್ಮನೆ ಆತ್ಮಾರಾಮನಾಗಿ ಹೀಗೆ ಕೂತ್ಕೊಂಡು ಮುಗುಳ್ ನಗ್ತಾ ಇದ್ದಿಲ್ಲ ಇದೇನಿದು ಅಂತ ಕುತೂಹಲ ಉಂಟಾಗುತ್ತೆ ಅದಕ್ಕೆ ಅವ್ರಾಗೇನು ಮಾಡುತ್ತೆ ನೋಡೋಣ ಇದೇನಿದು ಅಂಥೇಳಿ ಟಕ್ ಟಕ್ ಟಕ್ ಅಂತ ಕೊಂಬೆ ಹತ್ಕೊಂಡು ಸಾಧನೆಯ ಮಾರ್ಗ ಮಾರ್ಗವಾಗಿ ಮೇಲಕ್ಕೆ ಹೋಗುತ್ತೆ ಮೇಲ್ಗಡೆ ಹೋಗಿ ನೋಡುತ್ತೆ ಎಲ್ಲಿದೆ ಇಲ್ಲ ಅದೇ ಹಕ್ಕಿ ಅದೇ ಹಕ್ಕಿ ತಾನು ಅದರದೇ ಪ್ರತಿಬಿಂಬ ಅದಕ್ಕೆ ಗೊತ್ತಿರಲಿಲ್ಲ ಎಲ್ಲಿದೆ ಆ ಇಲ್ಲ ಆ ಇಲ್ಲ ಆದರೆ ಎಷ್ಟು ಆನಂದ ಉಂಟಾಗ್ತಾ ಇದೆಯಲ್ಲ ಎಷ್ಟು ಆನಂದ ಉಂಟಾಗ್ತಾ ಇದೆಯಲ್ಲ ಆಹ ಆಹ ಓಹೋ ಅಂತ ಹೇಳುತ್ತೆ ಅದು ಅಲ್ಲೇ ತನಕ ಏನು ಸಖ ಅಂತ ತಿಳ್ಕೊಂಡಿರ್ತೋ ಸಖ ಅಂದರೆ ಯಾವಾಗಲೂ ಜೊಜ್ಜೊತೆಗೆ ಇರ್ತಕ್ಕಂಥ ಶರೀರ ಹೋದರೂ ಕೂಡ ಅದು ನಿಮ್ಮನ್ನು ಬಿಡೋದಿಲ್ಲ ಅದು ನಿಮ್ಗೆ ಬಿಡೋದಿಲ್ಲ ನಿಮ್ಮ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಎಲ್ಲ ಬಿಡ್ಬೋದು ನಿಮ್ಮನ್ನು ಕೈ ಬಿಡ್ಬೋದು ಮದ್ದಿಲ್ಲದೆ ಕೈ ಬಿಡ್ಬೋದು ಆದರೆ ಅದು ಬಿಡೋದಿಲ್ಲ ಅದಕ್ಕೆ ಸಖ ಅದು ಜೊಜ್ಜೊತೆಗೆ ಅಂಟ್ಕೊಂಡಿರ್ತ ಅಂತಹ ಆ ಸ್ನೇಹಿತ ಆ ಸ್ನೇಹಿತನ ಒಂದು ಭಾವವನ್ನು ಪರಮಾತ್ಮಲ್ಲಿ ಆರೋಪಿಸಿಕೊಳ್ಬೇಕು ಯಾವ ರೀತಿ ಆ ಗೋಪಾಲ ಬಾಲಕರು ಕೃಷ್ಣನ ಜೊತೆಗೆ ಯಾವ ರೀತಿ ಆ ಸ್ನೇಹಿತ ಅನ್ನುವಂಥ ಒಂದು ಮಹೋ ಮನೋಭಾವನೆ ಇಟ್ಕೊಂಡಿದ್ರು ಯಾವುದೇ ರೀತಿಯ ಒಂದು ಉತ್ಕೃಷ್ಟ ನಿಕೃಷ್ಟ ಅನ್ನುವಂಥ ಭಾವನೆ ಇಲ್ಲ ತಾವು ಎಂಜಲು ಮಾಡಿದಂಥ ಹಣ್ಣು ಕೊಟ್ಟರು ಪರಮಾತ್ಮನಿಗೆ ಏ ತಿನ್ನೋ ತುಂಬಾ ಚೆನ್ನಾಗಿದೆ ಕಣೋ ತಿನ್ನೋ ಅಂತ ಅಯ್ಯೋ ಇದು ಎಂಜಲು ಮಾಡಿದ್ದು ಹೇಗದಪ್ಪ ಪರಮಾತ್ಮನ ಕೊಡ್ತಾರೆ ಆ ಭಾವನೆ ಇಲ್ವೇ ಇಲ್ಲ ಅಲ್ಲಿ ಅದೇನಿದ್ರು ದಾಸ್ಯ ಭಾವನೆ ಅಥವಾ ಬೇರೆ ಭಾವನೆಯಲ್ಲಿ ಬಂದಿತ್ತು ಈ ಭಾವನೆಯಲ್ಲಿ ಬ ಇಲ್ವೇ ಇಲ್ಲ ಅದು ನನ್ನ ಸ್ನೇಹಿತ ಅವನು ಏನಿದ್ರು ಚೆನ್ನಾಗಿರೋದೇ ಕೊಡಬೇಕು ಆ ಭಾವನೆ ಅದು ಸಖ್ಯ ಆ ಸಖ್ಯದ ನಂತರ ಕೊನೆಯಲ್ಲಿ ಹೇಳ್ತಕ್ಕಂಥದ್ದು ಆತ್ಮ ಆ ಆತ್ಮ ನಿವೇದನ ಸಾಮಾನ್ಯವಾಗಿ ನಾವು ಶಾಂತರಸ ಅಂತ ಹೇಳ್ತೇವೆ ಈ ನವರಸ ಅಂತ ಕೇಳಿರ್ಬೇಕು ಈ ನವರಸ ಈ ಶೃಂಗಾರಾದಿ ನವರಸ ಅದರಲ್ಲಿ ಈ ಶಾಂತರಸವನ್ನು ಹತ್ತನೆಯದಾಗಿ ಸೇರಿಸಬೇಕು ಅಂಥೇಳಿ ಅಭಿನವಗುಪ್ತ ಅನ್ನುವಂತಹ ಮಹಾಶಯರು ಹೇಳ್ತಾರೆ ತುಂಬ ಸುರು ಸುಂದರವಾಗಿ ನಿರೂಪಿಸ್ತಾರೆ ಯಾಕೆ ಅಂಥೇಳಿದ್ರೆ ಅದು ಒಂದು ರಸ ಆ ಶಾಂತರಸದಲ್ಲೂ ಕೂಡ ಈ ಋಷಿ ಮುನಿಗಳಿಗೆ ಶಾಂತ ಎಲ್ಲವೂ ಅವರಿಗೆ ಶಾಂತವಾಗಿತ್ತು ಒಳಗೆ ಯಾಕೆ ಅಂಥೇಳಿದ್ರೆ ತಮ್ಮ ಈ ಆತ್ಮ ಸಂಕುಚಿತ ಆತ್ಮವನ್ನು ಅವರು ಪರಮಾತ್ಮನಲ್ಲಿ ಸೇರಿಸಿಬಿಟ್ಟಿದ್ರು ಪರಮಾತ್ಮ ಮಯವಾಗಿ ಇದ್ದರು ಸಮಾಧಿಯಲ್ಲಿ ಸತತವಾಗಿಯೂ ಸಮಾಧಿಯಲ್ಲಿ ಆ ಆನಂದವನ್ನೇ ಸವಿತಾ ಸವಿತಾ ಸವಿತಾ ಇದ್ದರು ಅವರ ಸಕಲ ಚಿತ್ತವೃತ್ತಿಗಳೂ ಕೂಡ ಶಾಂತವಾಗಿದ್ದವು ಆದ್ದರಿಂದ ಅದು ಶಾಂತರಸ ಈ ಒಂದು ಏನೊಂದು ಸ್ಥಿತಿ ಇದೆಯೋ ಋಷಿ ಮುನಿಗಳ ಸ್ಥಿತಿ ಅದು ಆತ್ಮ ನಿವೇದನೆ ಅಲ್ಲಿ ತನ್ನತನ ಅಂತಕ್ಕಂಥದ್ದು ಇಲ್ಲ ಅಹಂ ಅನ್ನೋದೇ ಇಲ್ಲ ಮಮ ಅನ್ನೋದು ಮತ್ತೂ ಇಲ್ಲ ಅಹಮ್ಮೇ ಇಲ್ಲ ಮಮ ಇದೆ ಅಲ್ಲೇನಿದೆ ಅಂದರೆ ಕೇವಲ ಆತ್ಮನಿವೇದ ಆತ್ಮನಿವೇದ ಒಂದೇ ಸಮನೆ ಹರಿತಾ ಇದೆ ಒಂದೇ ಸಮನೆ ಹರಿತಾ ಇದೆ ಆತ್ಮನಿವೇದ ಈ ರೀತಿಯಾದಂತಹ ಒಂಬತ್ತು ವಿಧದಿಂದ ಪರಮಾತ್ಮನನ್ನು ಪೂಜಿಸತಕ್ಕಂಥದ್ದೇ ಭಕ್ತಿ ಅಥವಾ ಭಜನೆ ನಾನು ಹಿಂದೆಯೇ ಹೇಳಿದೆ ಭಜನೆ ಮತ್ತು ಭಕ್ತಿ ಎರಡೂ ಕೂಡ ಒಂದೇ ರೂಪವುಳ್ಳವು ಒಂದು ಹೇಳಿದ್ರೆ ಇನ್ನೊಂದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು ಇನ್ನೊಂದನ್ನು ಹೇಳಿದ್ರೆ ಇದು ಅರ್ಥ ಆಗುತ್ತೆ ಹಾಗೆ ಯಾಕೆ ಅಂತ ಹೇಳಿದ್ರೆ ಎರಡೂ ಕೂಡ ಒಂದೇ ಧಾತುವಿನಿಂದ ಉತ್ಪತ್ತಿ ಆಗಿದ್ದು ಒಂದೇ ಕ್ರಿಯಾಪದಿಂದ ಉತ್ಪತ್ತಿಯಾಗಿದ್ದು ಭಜ್ ಅನ್ನುವಂತಹ ಧಾತುವಿನಿಂದ ಭಕ್ತಿ ಕೂಡ ಮತ್ತೆ ಭಜ್ ಅನ್ನುವಂತಹ ಧಾತುವಿನಿಂದ ಭಜನ ಅನ್ನುವುದು ಕೂಡ ಹುಟ್ಟಿದರು ಹೇಳಿದ ಮೇಲೆ ಈ ಕೀರ್ತನ ಅನ್ನುವಂತಹ ಏನೋ ಒಂದು ಅಂಶ ಇದೆಯೋ ಆ ಕೀರ್ತನದಲ್ಲಿ ಏನೇನು ಬರ್ತದೆ ಹಾಡುವುದು ಅಂತ ಸಾಮಾನ್ಯವಾಗಿ ಕೀರ್ತನೆ ಅಂದರೆ ಹಾಡುವುದು ಅಂತ ಅರ್ಥ ಅಥವಾ ಹೇಳುವುದು ಅಂತ ನಾಮ ಕೀರ್ತನ ಅಂತ ನಾವು ಕರಿತೇವೆ ಈ ನಾಮ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ತುಳಸಿದಾಸರು ಅದನ್ನ ದೇಹಲಿ ದೀಪ ನ್ಯಾಯ ಅಂತ ಹೇಳ್ತೇವೆ ನಾವು ಸಂಸ್ಕೃತದಲ್ಲಿ ದೇಹಲಿ ದೀಪ ನ್ಯಾಯ ಅದಕ್ಕೆ ಹೋಲಿಸ್ತಾರೆ ಏನಿದು ದೆಹಲಿ ದೀಪನ್ಯಾಯ ದೆಹಲಿ ಅಂದರೆ ಡೆಲ್ಲಿ ಅಲ್ಲ ದೆಹಲಿ ಅಂದರೆ ಹೊಸ್ಲು ಹೊಸ್ತಿಲು ಆ ಹೊಸ್ತಿಲ್ನ ಮೇಲೆ ದೀಪ ಇಟ್ಟಾಗ ಹೇಗೆ ಮನೆಯ ಒಳಗು ಹೊರಗು ಬೆಳಕನ್ನು ಕೊಡ್ತದೆಯೋ ಹಾಗೆಯೇ ಯಾರ ನಾಲ್ಗೆಯ ಮೇಲೆ ಆ ನಾಮ ಇದೆಯೋ ಅವನು ಸಾಕಾರ ಬ್ರಹ್ಮವನ್ನು ನಿರಾಕಾರ ಬ್ರಹ್ಮವನ್ನು ಒಟ್ಟಿಗೆ ಪೂಜೆಯನ್ನು ಮಾಡ್ತಾ ಇರ್ತಾನೆ ಒಂದೇ ನಾಮದಿಂದ ಎರಡು ಫಲವನ್ನು ಒಂದೇ ನಾಮ ಫಲ ಯ ಅಂತಹ ಒಂದು ಶಕ್ತಿ ಈ ನಾಮಕ್ಕೆ ಇದೆ ಹೊರಗಡೆ ನೋಡಿದ್ರೆ ಆ ನಾಮಕ್ಕೆ ಈ ಶಬ್ದದ ಆಕಾರ ಇದೆ ಆ ಶಬ್ದದ ಆಕಾರ ಕೇವಲ ಹೊರಗಿನ ಕವಚ ಆದ್ರೆ ಒಳಗಡೆ ನೋಡಿದ್ರೆ ಆ ಪರಮಾತ್ಮನ ಇದ್ದಾನೆ ತನ್ನ ಮೂಲ ಸ್ವರೂಪದಿಂದ ಆ ಪರಮಾತ್ಮನ ಇದ್ದಾನೆ ಅದಕ್ಕೆ ಹೇಳ್ತಾರೆ ನಾಮ ನಾಮಿ ಎರಡೂ ಕೂಡ ಅಭೇದ ಎರಡೂ ಕೂಡ ಬೇರೆ ಅಲ್ಲ ಎರಡೂ ಒಂದೇ ಈ ತತ್ವವನ್ನು ಅತ್ಯಂತ ಸ್ಪಷ್ಟವಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಭಗವಂತನ ನಾಮವನ್ನು ಜಪ ಮಾಡ್ತಾ ಇರ್ತೇವೆ ಬೋರ್ ಆಗುತ್ತೆ ಬೋರ್ ಆಗಲೇ ಬಾರ್ದು ಈ ಬೋರ್ ಯಾಕಾಗತ್ತೆ ಅಂದರೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ಬೇದ ಬುದ್ಧಿ ಬಂತೋ ಆವಾಗಲೇ ಬೋರ್ ಆಗಬಹುದು ನಾಮ ಬೇರೆ ಎದುರುಗಡೆ ಇರ್ತಕ್ಕಂತಹ ನಾಮಿ ಬೇರೆ ಅಂತ ಯಾವಾಗ ಮನಸ್ಸಿಗೆ ಬಂತೋ ಹೋಯ್ತು ಮನಸ್ಸು ಅಯ್ಯೋ ಬೋರಾಯ್ತಪ್ಪ ಸಾಕು ಬೇರೆ ಏನಾದರೂ ಸಿನಿಮಾ ಹಾಡಾದ್ರೂ ಹಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸ್ಬಿಡುತ್ತೆ ಹಾಗಾಗಬಾರ್ದು ಯಾವಾಗ ಪರಮಾತ್ಮನೇ ನನ್ನ ಬಾಯಿಯಲ್ಲಿ ನಲಿತಾ ಇದ್ದಾನೆ ಅಂತ ಬರುತ್ತೋ ಆಗ ಆನಂದ ಉತ್ಪತ್ತಿ ಆಗುತ್ತೆ ಆ ಆನಂದ ಉತ್ಪತ್ತಿ ಆಗುವುದರ ತನಕ ಆ ನಾಮವನ್ನು ಅವನು ಸತತವಾಗಿ ಜಪವನ್ನು ಮಾಡ್ತಾ ಇರೋದು ಸತತವಾಗಿ ನಾಮದ ಜಪವನ್ನು ಮಾಡ್ತಾ ಇರೋದು ಇದು ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಈ ಸತತವಾಗಿ ಜಪವನ್ನು ಮಾಡಬೇಕು ಅನ್ನೋದನ್ನ ಅವರು ಉಪದೇಶ ಮಾಡಿದ್ದಾರೆ ಉದಾಹರಣೆಗೆ ನಾವು ಈ ಕ್ರಿಶ್ಚಿಯನ್ ಧರ್ಮವನ್ನು ತೆಗೆದುಕೊಳ್ಳೋಣ ಆ ಕ್ರಿಶ್ಚಿಯನ್ ಧರ್ಮದಲ್ಲಿ ಮೊಟ್ಟ ಮೊದಲನೆಯದಾಗಿ ಸಂತ ಪಾಲ್ ಅವನು ಕೆಲವ ಎಪಿಸಲ್ಸ್ ಅಂತ ಬರೆದಿದ್ದಾನೆ ಎಪಿಸೆಲ್ಸ್ ಅಂತ ಕೆಲವು ಈ ಆಧ್ಯಾತ್ಮಿಕ ವಿಚಾರವಾಗಿ ಪತ್ರ ವ್ಯವಹಾರ ನಡೆದಿದೆ ಅವನಿಗೂ ಅವನ ಶಿಷ್ಯಂದ್ರಿಗೂ ಆ ಪತ್ರ ವ್ಯವಹಾರದಲ್ಲಿ ಒಂದಾನೊಂದು ಪತ್ರದಲ್ಲಿ ಅವನು ಬರೀತಾನೆ ಪ್ರೇ ವಿಥೌಟ್ ಸೀಸಿಕ್ ಎಡಬಿಡದ ನಿರಂತರ ಪ್ರಾರ್ಥನೆಯನ್ನು ಮಾಡು ಇದು ಹೇಗೆ ಎಡಬಿಡದ ನಿರಂತರ ಪ್ರಾರ್ಥನೆಯನ್ನು ಮಾಡುವುದು ಅಂತ ಎಷ್ಟೋ ಜನಕ್ಕೆ ಅರ್ಥವಾಗುವುದಿಲ್ಲ ಹೇಗಪ್ಪ ಎಡೆಬಿಡದೆ ಹೇಗಪ್ಪ ಆಗುತ್ತೆ ಮನೆ ಕೆಲಸ ಇದೆ ಮಕ್ಕಳನ್ನ ನೋಡ್ಕೊಳ್ಬೇಕು ಆಫೀಸಿಗೆ ಹೋಗಬೇಕು ಇದೆಲ್ಲ ಹೇಗೆ ಇದರಲ್ಲಿ ಎಲ್ಲ ಮದ್ಬದ್ಯ ಇದಾಯ್ತಲ್ಲ ಎಡೆಬಿಡದೆ ಹೇಗಾಗುತ್ತೆ ಎಡೆಬಿಡದೆ ಹೇಗೆ ಮಾಡೋದು ಅಂತ ಈ ವಿಚ ಈ ವಿಚಾರದ ಮೇಲೆ ಅನೇಕ ಅಲ್ಲಿ ಇರತಕ್ಕಂತಹ ಕ್ರೈಸ್ತ ಧರ್ಮದಲ್ಲಿ ಇರತಕ್ಕಂತಹ ಸಂತರು ತಮ್ಮ ಜೀವನವನ್ನೇ ಆದರ್ಶವಾಗಿಸಿಕೊಂಡು ಅದರಲ್ಲಿ ಒಬ್ಬ ಸಂತ ಸಂತ ಸೀಮಿಯನ್ ಅನ್ನುವಂತಹ ಒಬ್ಬ ಸಂತ ಅವನೊಬ್ಬ ತತ್ವಶ ತತ್ವಶಾಸ್ತ್ರಜ್ಞ ಕೂಡ ಅವನು ಬರೀತಾನ ಇದು ನಮಗೆ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಫಿನೋಕಾಲಿಯಾ ಅನ್ನುವಂಥ ಒಂದು ಗ್ರಂಥ ಇದು ಆ ಫಿನೋಕಾಲಿಯಾ ಅನ್ನುವಂಥ ಒಂದು ಗ್ರಂಥ ಈ ಅನೇಕ ಕ್ರಿಶ್ಚಿಯನ್ ಸಂತರು ತಮ್ಮ ಜೀವನದಲ್ಲಿ ಬೈಬಲ್ನಲ್ಲಿ ಮಾಡಿದಂತಹ ಉಪದೇಶಗಳನ್ನು ಚಾಚೂ ತಪ್ಪದಂತೆ ಆಚರಿಸಿ ಈ ಆಧ್ಯಾತ್ಮಿಕ ಜೀವನದಲ್ಲಿ ಬರುವಂತಹ ಅಡಚಣೆಗಳು ಏನು ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಬೈಬಲ್ನಲ್ಲಿ ಬರ್ತಕ್ಕಂತಹ ಪರಮಾತ್ಮನ ವೃತ್ತಿಗಳನ್ನು ಹೇಗೆ ನಾವು ಇಂಟರ್ಪ್ರಿಟೇಷನ್ ಮಾಡಬೇಕು ಈ ಪ್ರತಿಯೊಂದನ್ನು ಕೂಡ ಅಲ್ಲಿ ಅಕ್ಷರ ಸಹ ಬರೆದಿಡಲಾಗಿದೆ ನಾಲ್ಕು ಗ್ರಂಥಗಳು ಈಗ ಹೊರಗಡೆ ಬಂದಿದೆ ಲಂಡನ್ನಿನ ಫೇವರ್ ಆ್ಯಂಡ್ ಫೇವರ್ ಅನ್ನುವಂತಹ ಒಂದು ಸಂಸ್ಥೆ ಅದನ್ನು ಬಿಡುಗಡೆ ಮಾಡಿವೆ ಅದರಲ್ಲಿ ಇದು ಹೇಗೆ ಬಂತು ಅಂತ ಹೇಳಿದ್ರೆ ವೇ ಆಫ್ ಎ ಪಿಲಿಗ್ರಿಮ್ ಅನ್ನುವಂಥ ಒಂದು ಪುಸ್ತಕ ಯಾರು ಓದಿದ್ದೀರ ಗೊತ್ತಿಲ್ಲ ನಮಗೆ ವೇ ಆಫ್ ಎ ಪಿಲಿಗ್ರಿಮ್ ಅದ್ಭುತವಾದಂತಹ ಒಂದು ಪುಸ್ತಕ ಅದು ಅದರಲ್ಲಿ ಈ ನಿರಂತರವಾಗಿ ಹೇಗೆ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನುವ ಒಂದು ಜಿಜ್ಞಾಸೆ ಆ ಅಜ್ಞಾತ ಸಾಧಕನಿಗೆ ಹುಟ್ಟುಕೊಡ್ತದೆ ಆ ಸಾಧಕ ತನ್ನ ಆಟೋಬಯೋಗ್ರಫಿಯಲ್ಲಿ ಬರೆದಿದ್ದಾನೆ ತನ್ನ ಸಾಧನೆಯ ಒಂದು ಚರಿತ್ರೆಯನ್ನು ಬರೆದಿದ್ದಾನೆ ಆ ಮಹಾಶಯ ತನ್ನ ಹೆಸರನ್ನು ಕೂಡ ಎಲ್ಲೂ ಹೇಳಿಕೊಳ್ಳೇ ಇಲ್ಲ ಒಂದು ಕಡೆಯೂ ತನ್ನ ಹೆಸರನ್ನ ಪ್ರಸ್ತಾಪ ಪಡೆದು ಅದ್ಭುತವಾದಂತಹ ಗ್ರಂಥ ಅದು ಪ್ರತಿಯೊಬ್ಬರಿಗೂ ಕೂಡ ಆಧ್ಯಾತ್ಮಿಕ ಸಾಧಕರಿಗೆ ಅದು ಕೈಪಿಡಿಯಾಗಲಿಕ್ಕೆ ಸಾಧ್ಯತೆ ಇದೆ ಅದರಲ್ಲಿ ಅವನು ಇದನ್ನು ಓದ್ತಾನೆ ಯಾವಾಗ ಈ ಬೈಬಲ್ ಓದ್ದಾಗ ಅದರಲ್ಲಿ ಬರುತ್ತೆ ಸಂತ ಪಾಲ್ ಹೇಳಿದ್ದಾನ ನಿರಂತರವಾಗಿ ಎಡೆಬಿಡದೆ ಪ್ರಾರ್ಥನೆಯನ್ನು ಮಾಡುವ ಅವನ ತಲೆಯಲ್ಲಿ ಕೊರಿತಾ ಇದ್ದೆ ಹೇಗೆ ನಿರಂತರವಾಗಿ ಪ್ರಾರ್ಥನೆಯನ್ನು ಮಾಡುವುದು ಹೇಗೆ ಪ್ರಾರ್ಥನೆ ಅದೇ ಅವನಿಗೆ ಊಟ ತಿಂಡಿ ನಿದ್ರೆ ಏನೂ ಸೇರ್ತಾಯಿದೆ ಹೀಗಿರಬೇಕಂದ್ರೆ ಒಮ್ಮೆ ಒಂದು ದಿವಸ ಅವನು ಒಂದು ತೀರ್ಥಯಾತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಒಂದಾನೊಂದು ಚರ್ಚ್ಗೆ ಬಂದಾಗ ಅಲ್ಲಿ ಈ ಆಧ್ಯಾತ್ಮಿಕ ಸಾಧ ಆಧ್ಯಾತ್ಮಿಕ ಸಾಧನೆಯಲ್ಲಿ ಔನ್ನತ್ಯವನ್ನು ಉನ್ನತಿಯನ್ನು ಪಡೆದಂತಹ ಒಬ್ಬ ಸಾಧಕರು ಅವನಿಗೆ ಸಿಗ್ತಾರೆ ಅವನ ಅದೃಷ್ಟದಿಂದ ಅವರು ಅವನಿಗೆ ನೋಡಪ್ಪ ನಿನ್ನ ಸಾಧನೆಗೆ ಸಂಬಂಧವಾದಂಥ ಎಲ್ಲ ಈ ಸಂಶಯಗಳನ್ನು ಈ ಫಿನೋಕಾಲಿಯನ್ನುವಂಥ ಗ್ರಂಥ ಪೂರೈಸಿತು ನಿನಗೆ ತೃಪ್ತಿಯನ್ನು ನೀಡ್ತಿತ್ತು ಓದು ಅಂತ ಹೇಳಿ ಕೊಡ್ತಾನೆ ಅವನು ತನಗೆ ಬೇಕಾದಂತಹ ಆ ಒಂದು ಅಧ್ಯಾಯ ಏನಿದೆಯೋ ಅದನ್ನು ತೆಗೆದು ಓದಲಿಕ್ಕೆ ಶುರು ಮಾಡ್ತಾನೆ ಅದರಲ್ಲೇ ಈ ರೀತಿ ಬರ್ತವೆ ಹೇಗೆ ನಿರಂತರವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಅದರಲ್ಲಿ ಸ್ವಂತ ಸೀಮಿಯನ್ ತತ್ವ ಶಾಸ್ತ್ರಜ್ಞ ಬರೀತಾನೆ ಮೊಟ್ಟ ಒಂದು ಏಕಾಂತವಾದಂತಹ ಕೋಣೆಗೆ ಹೋಗಿ ಕುಳಿತುಕೋ ಕುಳಿತುಕೊಂಡು ನೇರವಾಗಿ ಕುಳಿತುಕೊಂಡು ತಲೆಯನ್ನ ಸ್ವಲ್ಪ ತಗ್ಗಿಸು ತಗ್ಗಿಸಿ ನಿನ್ನ ಹೃದಯದಲ್ಲಿ ಆ ಪರಮಾತ್ಮ ಅವನ ಒಂದು ದಿವ್ಯ ಮೂರ್ತಿ ನಿನಗೆ ಎದುರುಮುಖವಾಗಿದೆ ಅನ್ನುವಂತೆ ಭಾವಿಸು ಹಾಗೆ ಭಾವಿಸಿದ ಮೇಲೆ ಈಗ ನಿನ್ನ ಉಸಿರನ್ನ ನಿಧಾನಕ್ಕೆ ಎಳೆದುಕೊಂಡು ಎಳೆದುಕೊಂಡು ಏನ್ ಭಾವಿಸಬೇಕು ಅಂತ ಹೇಳಿದ್ರೆ ಓ ಲಾರ್ಡ್ ಜೀಸಸ್ ಕ್ರೈಸ್ಟ್ ಪ್ಲೀಸ್ ಹ್ಯಾವ್ ಮರ್ಸಿ ಆನ್ ಮೀ ಓಸು ಕ್ರಿಸ್ತನೇ ಪರಮಾತ್ಮನೇ ದಯವಿಟ್ಟು ನನ್ನ ಮೇಲೆ ಕೃಪೆ ದೋರು ಅಂತ ಈ ಪ್ರಾರ್ಥನೆಯನ್ನು ಹೇಳು ಮನಸ್ಸಲ್ಲಿ ನಂತರ ಹೇಳಿದ ಮೇಲೆ ಉಸಿರು ಹೊರಗಡೆ ಬಿಡು ಆ ಉಸಿರು ಹೊರಗಡೆ ಬಿಡುವಾಗಲೂ ಕೂಡ ಈ ಪ್ರಾರ್ಥನೆಯನ್ನು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 ಕೇವಲ ಏಳೇ ದಿವಸ ಏಳೇ ದಿವಸ ಏಳು ದಿವಸದಲ್ಲಿ ಆ ತನ್ನ ಉಸಿರು ಹಾಗೂ ಆ ಪ್ರಾರ್ಥನೆ ಒಂದಾಗಬೇಕು ಹೇಗೆ ಒಂದಾಯಿತು ಅಂತ ಹೇಳಿದ್ರೆ ಅವನು ಅಪ್ಪಿ ತಪ್ಪಿ ಯಾವಾಗಾದರೂ ಅವನಿಗೆ ಆ ಪ್ರಾರ್ಥನೆ ನೆನಪು ಹೋಯಿತು ಅಂತ ಹೇಳಿದ್ರೆ ಉಸಿರು ಕಟ್ಟೋಯ್ತು ಉಸಿರು ನಿಂತು ಹೋಯ್ತು ತಕ್ಷಣ ನೆನ್ಪಾಯ್ತು ಓ ನಾನು ಪ್ರಾರ್ಥನೆ ನಿಲ್ಲಿಸ್ಬಿಟ್ಟೆ ಅದಕ್ಕೆ ಉಸಿರು ಹೋಯ್ತಿಲ್ಲ ಪುನಃ ಶುರು ಮಾಡುವ ಓ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹ್ಯಾವ್ ಮರ್ಸಿ ಆನ್ ಮೀ ಪುನಃ ಉಸಿರು ಬಂತು ಪುನಃ ಶುರು ಮಾಡೆಯೇ ಎಷ್ಟು ಆ ನಾಮದಲ್ಲಿ ಅವನಿಗೆ ರುಚಿ ಹತ್ರ ಶುರುವಾಯಿತು ರುಚಿ ಒಂದು ಚೂರು ಕೂಡ ಆ ಪ್ರಾರ್ಥನೆಯನ್ನು ಬಿಡಬೇಕು ಅನ್ನುವಂತಹ ಆ ಒಂದು ಮನಸ್ಸೇ ಅವನಿಗೆ ಉದಯವಾಗಲಿಲ್ಲ ಇಂತಹ ಒಂದು ಆ ಒಂದು ಸಾಧನೆಯ ವಿಧಾನ ನಮಗೆ ಆ ಕ್ರೈಸ್ತ ಒಂದು ಉಪದೇಶದಲ್ಲೂ ಕೂಡ ಸಿಗ್ತದೆ ಇನ್ನು ಮುಂದಿನ ತರಗತಿಯಲ್ಲಿ ನಾವು ಹೇಗೆ ಈ ನಾಮವನ್ನು ನಾವು ಉಚ್ಚರಿಸಬೇಕು ನಾಮವನ್ನು ಉಚ್ಚರಿಸುವಾಗ ಆಗುವಂತಹ ಅಪರಾಧಗಳ ಯಾವುದು ಆ ಅಪರಾಧಗಳನ್ನ ನಾವು ಹೇಗೆ ಹೋಗಲಾಡಿಸ್ಕೊಳ್ಬೇಕು ಅನ್ನೋ ವಿಚಾರವಾಗಿ ಮುಂದಿನ ತರಗತಿಯಲ್ಲಿ ನೋಡೋಣ ಪೂರ್ಣಮದಃಪೂರ್ಣಮದ ಪೂರ್ಣಾ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮದಯ ಪೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸತ್ ಶ್ರೀಕೃಷ್ಣರ್ಪಣಮಸ್ತು